ಓ ಶ್ರೀ ಗುರುಭ್ಯೋ ನಮಃ ಹರಿ ಓ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣ ಮೊದಲನೇದಾದಂಥ ವಿದ್ಯೇಶ್ವರ ಸಮಿತಿಯಲ್ಲಿ ಇಪ್ಪತ್ತ ನಾಲ್ಕನೇ ಅಧ್ಯಾಯವನ್ನು ನೋಡ್ತಾ ಇದ್ದೇವು ಭಸ್ಮದ ಮಹಾತ್ಮೆ ಬಗ್ಗೆ ಅದರಲ್ಲಿ ಮೂವತ್ತೆಂಟು ಶ್ಲೋಕಗಳು ಈಗಾಗಲೇ ಮುಗಿಯಿತು ಈಗ ಮುಂದಿನ ಮೂವತ್ತೊಂಬತ್ತನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಸೂತ ಮುನಿಗಳು ಶೋನಕಾದಿಗಳಿಗೆ ಭಸ್ಮಸ್ನಾನೇನ ಯಾವಂತ ಕಣಾಸ್ವಾಂಗೆ ಸ್ವಾಂಗೇ ತಾವಂತಿ ಶಿವಲಿಂಗಾನಿ ತನ ಹಿ ಸಾಧಕ ಈ ಭಸ್ಮಸ್ನಾನದಿಂದ ಅಥವಾ ಭಸ್ಮದ ಧಾರಣೆಯಿಂದ ಎಷ್ಟು ಭಸ್ಮದ ಕಣಗಳು ತನ್ನ ಶರೀರದಲ್ಲಿ ಸೇರ್ತವೋ ಎಷ್ಟು ಇರ್ತವೋ ಶರೀರದಲ್ಲಿ ಅಷ್ಟು ಶಿವಲಿಂಗಗಳನ್ನು ಆ ಸಾಧಕನು ಧರಿಸಿದ ಫಲ ಅಷ್ಟು ಶಿವಲಿಂಗಗಳೇ ತನ್ನ ಮೈ ಮೇಲೆ ಧರಿಸಿದ ಹಾಗೆ ಅಂತಹ ಫಲವನ್ನು ಪಡೆಯುತ್ತಾನೆ ಎಷ್ಟು ಭಸ್ಮದ ಕಣಗಳಿವೆಯೋ ಅವನ ಶರೀರದ ಮೇಲೆ ಅಷ್ಟು ಶಿವಲಿಂಗಗಳನ್ನು ಧಾರಣೆ ಮಾಡಿದ ಫಲ ಸಿಗ್ತದೆ ब्राह्मण क्षत्रिया वैश्या शूद्राश्चा चंकरा स्त्रियथ विधवा बालाशंडिका ब्रह्मचारी गृही व्य संयासी च्रतीतथ नार्यो भस्मिपुरा मुक्ता न संशय नुडिये ಯಾವದೇ ವಿಧದ ವ್ಯಕ್ತಿಗಳಾಗಲಿ ಇವರೆಲ್ಲರೂ ಮುಕ್ತಿಯನ್ನು ಪಡಿತಾರೆ ಅಂತೇಳಿ ಯಾವುದು ಭಸ್ಮತ್ರಿಪುಂಡವನ್ನು ಧರಿಸಿದರೆ ಈ ವಿಷಯದಲ್ಲಿ ಸಂದೇಹವೇ ಇಲ್ಲ ಸಂಶಯವೇ ಇಲ್ಲ ಅಂತೇಳಿ ಹೇಳ್ತಾರೆ ಯಾರೆಲ್ಲ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಶಂಕರ ಜಾತಿಗಳು ಮಿಶ್ರ ಜಾತಿಗಳು ಸ್ತ್ರೀಯರು ವಿಧವೆಯರು ಕನ್ನಿಕೆಯರು ಅಥವಾ ಕನ್ಯೆಯರು ಅಥವಾ ಪ್ರಾಪ್ತ ವಯಸ್ಕರು ಅಂದರೆ ಪ್ರೌಢ ಪ್ರೌಢರು ಆಮೇ ಹದಿಹರೆಯದ ಪ್ರಾಪ್ತ ವಯಸ್ಕರು ಪ್ರೌಢವಯಸ್ಕರು ಆಮೇಲೆ ಪಾಷಂಡಿಕ ನಾಸ್ತಿಕರು ಕೂಡ ಭಸ್ಮವನ್ನು ಧರಿಸಿದರೆ ಇಂಥವರು ಎಲ್ಲ ಮೋಕ್ಷವನ್ನು ಪಡೆಯುತ್ತಾರೆ ಬ್ರಹ್ಮಚಾರಿಗಳು ಗೃಹಸ್ಥರು ವಾನಪ್ರಸ್ಥಿಗಳು ಸನ್ಯಾಸಿಗಳು ತಪಸ್ವಿಗಳು ನಾರಿಯರು ಅಂದರೆ ಸುಮಂಗಲಿಯರು ಹೀಗೆ ಎಲ್ಲರೂ ಕೂಡ ಮುಕ್ತಿಯನ್ನು ಪಡಿತಾರೆ ಭಸ್ಮವನ್ನು ಧರಿಸಿದರೆ ಜ್ಞಾನದೃತವಾಪಿ ಜ್ಞಾನಾಜ್ಞಾನಧೃತವಾಪಿ ವನ್ನಿಧಾ ಸಮೂ ಯಥ ಜ್ಞಾನಜ್ಞಾನಧೃತ ಭಸ್ಮ ಪಾವಯೇತ್ ಸಕಲಂ ನರಂ ಅಂದರೆ ಜ್ಞಾನ ಅಜ್ಞಾನಧೃತವಾಪಿ ತಿಳುವಳಿಕೆಯ ಇರುವನು ಅಥವಾ ತಿಳುವಳಿಕೆ ಇಲ್ಲದೋನೇ ಆಗಲಿ ವಹ್ನಿದಾಹ ಸಮೋಹಯಥ ಹೇಗೆ ಅಗ್ನಿಯು ಸ್ಪರ್ಶ ಮಾಡಿದ ಕೂಡಲೇ ಯಾರನ್ನೇ ಆದರೂ ಸುಡುತ್ತದೋ ಅವರು ಜ್ಞಾನಿಯಾಗಲಿ ಅಜ್ಞಾನಿಯಾಗಲಿ ಅದನ್ನು ನೋಡೋದಿಲ್ಲ ಅಗ್ನಿ ಅದರ ಗುಣ ಹಾಗೆಯಿದೆ ದಹನ ಮಾಡುವಂಥದ್ದು ಉರಿವ ಅದೇ ರೀತಿಯಲ್ಲಿ ಜ್ಞಾನಜ್ಞಾನಾಧೃತ ಭಸ್ಮ ಪಾವಯೇತ್ ಸಕಲಂ ನರಂ ಅದೇ ರೀತಿಯಲ್ಲಿ ಈ ಭಸ್ಮೂ ಕೂಡ ಜ್ಞಾನಿಯನ್ನಾಗಲಿ ಅಜ್ಞಾನಿಯನ್ನಾಗಲಿ ಯಾರೇ ಆಗಲಿ ಅದನ್ನು ಧರಿಸಿದರೆ ಅವರೆಲ್ಲರ ಪಾಪಗಳನ್ನು ದಹಿಸಿ ಮನುಷ್ಯನ ಪಾವನನ್ನಾಗಿ ಪವಿತ್ರನನ್ನಾಗಿ ಮಾಡ್ತದೆ ಹೇಗೆ ಅಗ್ನಿಯ ಸಹಜವಾದ ಗುಣ ಸುಡುವಂಥದ್ದು ಇದೆಯೋ ಅದು ಯಾರು ಅಂತೇಳಿ ನೋಡೋದಿಲ್ವೋ ಯಾವ ವಸ್ತು ಅಂತೇಳಿ ತನ್ನ ಹಾಕಿದಂಥದನ್ನೆಲ್ಲ ಉರಿಸ್ತದೋ ಅದೇ ರೀತಿ ಭಸ್ಮ ಕೂಡ ಧಾರಣೆ ಯಾರು ಯಾರು ಮಾಡ್ತಾರೋ ಎಂಥವರು ಮಾಡಿದರೂ ಕೂಡ ಅವರ ಪಾಪಗಳನ್ನು ನಾಶ ಮಾಡಿ ಪವಿತ್ರನನ್ನಾಗಿ ಮಾಡ್ತದೆ ವನಿಪತಿಯತಿ ವಿ ಗೃಹತೀ ವರ್ಣೀ ತಂಕರಕ ಪ್ರಯತಿ ಸ ತದಾ ಗಾಯತ್ರಿ ಜಾಪಿನ ತರ್ಣಯತೆಸ್ತು ಮುಖ್ಯ ಪ್ರಣವಾ ಮುಕ್ತಿರ್ಭವೆ ಅಂದರೆ ನಶ್ನೀಯ ಜಲಮ ಅಲ್ಪಮಸ್ಮಾಕ್ಷಧೃತ್ಯ ವಿನಾ ಅಂದರೆ ಭಸ್ಮ ರುದ್ರಾಕ್ಷಗಳನ್ನು ಧರಿಸದೆ ಸ್ವಲ್ಪವಾದರೂ ಅನ್ನಪಾನದಿಗಳನ್ನು ಸೇವಿಸಬಾರದು ನಶ್ನೀಯತ್ ಅಲ್ಪಮಿ ಜಲಂ ವ ಅನ್ನ ವಾಥ ವನಿ ಪತಿ ಯತಿ ವರ್ಣಿ ತಂಕರ ಹಾಗಲ್ಲದೆ ಸೇವಿಸಿದ ಪಕ್ಷದಲ್ಲಿ ಗೃಹಸ್ಥನದ ವನಪ್ರಸ್ಥನದ ಆಮೇಲೆ ಯತಿ ಸಂನ್ಯಾಸಿ ಬ್ರಹ್ಮಚಾರಿ ವರ್ಣಿ ತಥಾ ಸಂಕರ ವರ್ಣಾಶ್ರಮದಲ್ಲಿ ಇರ್ತಕ್ಕಂಥವಾಗಲಿ ಸಂಕರ ಜಾತಿಯವರು ಮಿಶ್ರ ಜಾತಿಯವರಾಗಲಿ ಏನೋ ಭು ನರಕಂ ಪ್ರಯಾತಿ ಇವರೆಲ್ಲರೂ ಕೂಡ ಪಾಪಭಾಗಿಗಳಾಗಿ ಯಾರ್ಯಾರೇ ಆಗಲಿ ಹ್ಞೂ ಎಲ್ಲರೂ ಪಾಪಭಾಗಿಗಳಾಗಿ ನರಕವನ್ನು ಹೊಂದುತ್ತಾರೆ ಅಂತೇಳಿ ಭಸ್ಮಧಾರಣೆ ಮಾಡದೆ ಏನನ್ನಾದರೂ ಕುಡಿದ್ರೆ ತಿಂದರೆ ಆ ದೋಷ ಶಾಂತಿಗಾಗಿ ಏನು ಮಾಡಬೇಕು ಸರ್ವವರ್ಣದವರು ಸ ತದಾ ಗಾಯತ್ರಿ ಜಾಪೇನ ತದ್ವರ್ಣಾನು ಯತೇಸ್ತು ಮುಖ್ಯ ಪ್ರಣವಾಜಾಪೇನ ಮುಕ್ತಿರ್ಭವೇತ್ ಸರ್ವ ವರ್ಣದವರು ಗಾಯತ್ರಿ ಜಪವನ್ನು ಯಥಾಶಕ್ತಿಯಾಗಿ ಮಾಡಬೇಕು ಅಂತಲೇ ಹೇಳ್ತಾರೆ ಯತಿಗಳು ಓಂಕಾರವನ್ನು ಜಪಿಸಬೇಕು ಅದರಿಂದ ಪಾಪ ನಿವೃತ್ತಿ ಆಗ್ತದೆ ನೋಡಿ ಹಾಗಾದರೆ ಇದರಲ್ಲಿ ಗಾಯತ್ರಿ ಜಪವನ್ನು ಎಲ್ಲ ವರ್ಣದವರಿಗೂ ಇಲ್ಲಿ ಹೇಳಿದ್ದಾರೆ ಆದರೆ ಗಾಯತ್ರಿ ವೇದ ವೇದ ಮಂತ್ರ ಆದ ಕಾರಣ ವೇದ ಮಂತ್ರ ಅದಕ್ಕೆ ಅಧಿಕಾರ ಬರುವಂಥದ್ದು ಉಪನಯನ ಎನ್ನತಕ್ಕಂಥ ಸಂಸ್ಕಾರ ಆಗಬೇಕು ಆ ಸಂಸ್ಕಾರ ಆದಂಥವ್ರು ಯಾರು ಕೂಡ ಅದನ್ನು ಜಪಿಸಬಹುದು ಯಥಾಶಕ್ತಿ ಆಗಿ ಅಂತೇಳಿ ಆಮೇಲೆ ಮುಂದೆ ಹೇಳ್ತಾರೆ ತ್ರಿಪುಂಡ್ರಂ ಯೇ ವಿ ನಿಂದಂತಿ ನಿಂದಂತಿ ಶಿವಮೇವತೆ ಧಾರಯಂತಿ ಜಯ ಭಕ್ ಧಾರಯಂತಿ ಯಾರು ನಿಂದಿಸ್ತಾರೋ ಅವರು ಶಿವನನ್ನೇ ನಿಂದಿಸಿದ ಪಾಪಕ್ಕೆ ಗುರಿಯಾಗ್ತಾರೆ ಹಾಗೆ ಯಾರು ತ್ರಿಕುಂಠವನ್ನು ಭಕ್ತಿಯನ್ನು ಧರಿಸ್ತಾರೋ ಅವರು ಶಿವನನ್ನೇ ಧರಿಸಿಕೊಂಡಾಗ್ತದೆ ತಮ್ಮಲ್ಲಿ ದಿಗ್ಭಸ್ಮರಹಿತ ಬಾಲಂ ದಿಗ್ ರಾಮಂ ಅಶಿವಾಲಯ ದಿಗ್ ಅನೀಶಾರ್ ಅರ್ಚನಂ ಜನ್ಮ ದಿಗ್ವಿದ್ಯಾಂ ಅವಿ ದಿಗ್ವಿದ್ಯಾಂ ಅಶಿವಶ್ರಯಂ ಅಂದರೆ ಭಸ್ಮವನ್ನು ಧರಿಸದೇ ಇರತಕ್ಕಂಥ ಹಣೆಗೆ ಧಿಕ್ಕಾರವಿರಲಿ ದಿಗ್ಭಸ್ಮರಹಿತ ಬಾಲಂ ಹಣೆ ಬಾಲ ಲೋಚನ ಅಂತ ಹೇಳ್ತಾರೆ ಶಿವನಿಗೆ ಹಣೆಗಣ್ಣ ಅಂತೇಳಿ ಬಾಲ ಅಥವಾ ಫಾಲ ಎರಡೂ ಇದೆ ಫಾಲ ನೇತ್ರ ಅಂತಲೂ ಇದೆ ದಿಗ್ ಗ್ರಾಮ ದಿಗ್ಗ್ರಾಮಂ ಅಶಿವಾಲಯ ಶಿವಾಲಯವಿಲ್ಲದೇ ಇರತಕ್ಕಂಥ ಯಾವ ಗ್ರಾಮವೂ ಅದು ಅದಕ್ಕೆ ಧಿಕ್ಕಾರವಿರಲಿ ಅದು ನಿಂದನೀಯವಾದು ಅಂತೇಳಿ ಶಿವ ದೇವಾಲಯ ಇಲ್ಲದ ಇಲ್ಲದ ಗ್ರಾಮ ದಿಗ್ ಅನೀಶ ಅರ್ಚನಂ ಜನ್ಮ ಶಿವನನ್ನು ಜನ್ಮಕ್ಕೆ ಧಿಕ್ಕಾರವಿರಲಿ ದಿಕ್ ಅನೀಶ ಈಶಾಚನೆ ಇಲ್ಲದೇ ಇರತಕ್ಕಂತಹದ್ದು ಜನ್ಮ ಧಿಗ್ವಿದ್ಯಾಂ ಅಶಿವ ಆಶ್ರಯಂ ಶಿವ ವಿಷಯವಲ್ಲದಂತಹ ವಿದ್ಯೆ ಯಾವುದಿದೆಯೋ ಅದಕ್ಕೆ ಧಿಕ್ಕಾರವಿರಲಿ ಶಿವ ಅಂದರೆ ಮಂಗಳ ಶುಭ ಅಮಂಗಳವಾದ ಯಾವ ವಿದ್ಯೆ ಇದೆಯೋ ಅದಕ್ಕೆ ಧಿಕ್ಕಾರ ಮಂಗಳವಾದ ಶುಭವಾದ ವಿದ್ಯೆ ಮಾತ್ರ ಯೋಗ್ಯವಾದು ಪ್ರಶಂಸ್ಯ ಸ್ತುತ್ಯ ಅಂಥೇಳಿ ಯೋ ನಿಂದೇಶ್ವರ ತ್ರಜಗತೂತ ನಿಂದಿ ನಿಂದಿ ಮಹೇಶ್ವರ ತ್ರಜಗತೂ ಹರ ನಿಂದ್ರಿಪುಂಡ್ರಧಾರಣಕರ ದೋಷಸ್ತು ತದರ್ಶನೆ ದೇವ ಸಂಕರಸೂ ತೇ ವೈ ಸಂಕರಸೂಕರುರೋಷ್ಟುಕೀಟೋಪ ಜಾತ ಭವ ಪಾಪರಮಾಸ್ತೆ ನಾರಕಾ ಕೇವಲ ಅಂದರೆ ಮೂರು ಜಗತ್ತಿಗೂ ಆಧಾರನಾಗಿರ್ತಕ್ಕಂಥ ಮಹೇಶ್ವರನನ್ನು ತ್ರಿಜಗತಾಮ್ ಆಧಾರಭೂತ ಹರಂ ಮಹೇಶ್ವರಂ ಏ ನಿಂದಂತಿ ಆ ಹರನಾದಂಥ ಮಹೇಶ್ವರನನ್ನು ದಯಕರ್ತೃವಾದ ಮಹೇಶ್ವರನ ಯಾರು ನಿಂದಿಸ್ತಾರೋ ಅಂದರೆ ಮೂರು ಜಗತ್ತಿಗೂ ಆಧಾರಭೂತ ಪರಮೇಶ್ವರ ಅಂತೇಳಿ ಎಲ್ಲ ದೇವದ ದೇವರ ದೇವರನ್ನು ಯಾರು ನಿಂದಿಸ್ತಾರೋ ಅಂದರೆ ನಾಸ್ತಿಕರು ಯಾರಿದ್ದಾರೋ ಯೇ ನಿಂದಿ ತ್ರಿಪುಂಡಣಕರ ದೋಷಸ್ತು ತದ್ದರ್ಶನಿ ಮತ್ತು ಬಸ್ಮ ಭಸ್ಮತ್ರಿಪುಂಡಸುವವರನ್ನು ಯಾರು ನಿಂದಿಸ್ತಾರೋ ಯಾರು ಅಂತವರು ಪಾಪಿಷ್ಟರಾಗಿ ನರಕವನ್ನು ಪಡೆಯುವಂಥದ್ದು ಅಲ್ಲದೆ ದೇವೈ ಸಂಕರ ಅವರು ತೇವೈ ಶಂಕರ ಅಸುರ ಖರ ಅಶ್ವಕ್ರೋಷ್ಟು ಕೀಟೋಪಮ ಜಾತೀ ಪಾಪ ಪರಮಾಹದೇ ನಾರಕಾ ಕೇವಲ ಅವರು ನರಕವನ್ನು ಪಡೆಯುವುದು ಖಂಡಿತ ಅದಾದ ಮೇಲೆ ಕೂಡ ಹೇಗೆ ಹುಟ್ಟುತ್ತಾರೆ ಅವರು ಅಂತಹ ಪಾಪಿಷ್ಟರು ಯಾರು ಪರಮೇಶ್ವರನ ಅಂದರೆ ಭಗವಂತನನ್ನು ನಿಂದಿಸಿ ಭಸ್ಮತ್ರಿಪುಂಡ ಧರಿಸುತ್ತ ಧರಿಸುವವರನ್ನು ನಿಂದಿಸ್ತಾರೋ ಅಂಥವರು ಪಾಪಿಷ್ಠರಾಗಿ ನರಕವನ್ನು ಪಡೆಯುವುದಲ್ಲದೆ ಅದು ಆ ಬಳಿಕ ಸಂಕರ ಜಾತಿಯಲ್ಲಿ ಅಥವಾ ಹಂದಿಯಾಗಿ ಸೂ ಸಂಕರ ಸೂಕರ ಅಸುರ ರಾಕ್ಷಸರಾಗಿ ಅಥವಾ ಖರ ಕತ್ತೆಯಾಗಿ ಅಶ್ವ ಕುದುರೆಯಾಗಿ ಆಮೇಲೆ ಕ್ರೋಷ್ಟು ಅಂದರೆ ನರಿಯಾಗಿ ಕೀಟ ಉಪಮಾಹ ಕೀಟ ಮುಂತಾದ ನೀಚೆ ಉನುಗಳಲ್ಲಿ ಅವರು ಜನಿಸ್ತಾರೆ ನರಕದ ನಂತರ ಅಂತ ಹೇಳಿ ತೇ ದೃಷ್ಟ್ ಶಶಿ ಭಾಸ್ಕರೌ ನಿಷಿಧಿನ್ನೇ ಸ್ವಪ್ನೆ ಪಿ ನೋ ಕೇವಲ ಪಶ್ಯಂತು ಶ್ರತಿರುದ್ರಸೂಕ್ತ ಜೊ ಮುಚ್ಚೇತ ತೆ ನಾತಾಷಣತ ಭೇದ್ದಿ ನರಕ ನಿಸ್ತರವಾಸ್ಥಿ ಭಸ್ಮಿವಿಧಾರಣ ಹಿ ಪುರುಷ ನಿಂದಿ ಮಂದಿ ಅಂದರೆ ತೇ ದೃಷ್ಟ ಶಶಿ ಭಾಸ್ಕರ ನಿಶಿ ದಿನೆ ಸ್ವಪ್ನೆ ಅ ಕೇವಲ ಯಾರಿಗೆ ಹಗಲು ಸೂರ್ಯನೂ ರಾತ್ರಿಯಲ್ಲಿ ಚಂದ್ರನೂ ಕಾಣಿಸುವುದಿಲ್ಲವೋ ತೇ ನೋಡಿ ದೃಷ್ಟ ಶಶಿ ಭಾಸ್ಕರವು ನಿಶಿ ದಿನೇ ಸ್ವಪ್ನೆ ಅಪಿ ನೋ ಕೇವಲಂ ಅವರು ಮತ್ತೆ ಸ್ವಪ್ನದಲ್ಲಿಯೂ ಕೂಡ ಸೂರ್ಯಚಂದ್ರರು ಯಾರಿಗೂ ಕಾಣಿಸುವುದಿಲ್ಲವೋ ಅವರು ಕೂಡ ರುದ್ರಸೂಕ್ತವನ್ನು ಪಾರಾಯಣ ಮಾಡಬೇಕು ಪಶ್ಯಂತು ಶ್ರುತಿರುದ್ರಸೂಕ್ತ ಜಪತ ಅವರು ವೇದೋಕ್ತವಾದ ರುದ್ರಸೂಕ್ತ ಯಾವುದಿದೆ ಅದನ್ನು ಜಪ ಮಾಡಿದರೆ ಜಪಿಸಿದರೆ ಪಶ್ಯಂತು ಅವರು ಕಾಣ್ತಾರೆ ಯಾರನ್ನು ಸೂರ್ಯಚಂದ್ರರನ್ನು ಅಂತೇಳಿ ಮುಚ್ಚಿಯೇತ ತೇನಾಧತ ಅದರಿಂದ ಅವರು ಮಾಡಿದಂತಹ ಏನು ಪಾಪಗಳಿದೆ ಅದರಿಂದ ಮುಕ್ತಿಯನ್ನು ಹೊಂದುತ್ತಾರೆ ತತ್ಸಂಭಾಷಣತೋ ಭವೇದಿ ನರಕಂ ನಿಸ್ತಾರವಾಸ್ಥಿತ ಭಸ್ಮವನ್ನು ಯಾರು ನಿಂದಿಸ್ತಾರೋ ಯೇ ಭಸ್ಮಾದಿ ವಿಧಾರಣಂ ಹಿ ಪುರುಷ ಭಸ್ಮಾದಿಗಳನ್ನು ವಿಶೇಷವಾಗಿ ಧಾರಣೆ ಮಾಡತಕ್ಕಂತಹ ಪುರುಷನ ಯಾರು ನಿಂದಿಸ್ತಾರ ನಿಂದಂತಿ ವಂದಾಹಿತಿ ನಿಂದಿಸ್ತಕ್ಕಂತಹ ಮಂದಬುದ್ಧಿಯವರು ಯಾರಿದ್ದಾರೋ ನಿಂದಿಸುವವರು ಮಂದಬುದ್ಧಿಯವರೇ ಸರಿ ತಿಳುವಳಿಕೆ ಇಲ್ಲದವರವರು ಅವರಿಗೆ ನರಕ ಉಂಟಾಗ್ತದೆ ಅವರೊಡನೆ ಮಾತನಾಡಿದವರಿಗೂ ಸಹ ನರಕ ಉಂಟಾಗ್ತದೆ ಅಂತೇಳಿ ಹೇಳ್ತಾರೆ ತತ್ ಸಂಭಾಷಣತ ಭವ್ಯದ್ದಿ ನರಕಂ ನಿಸ್ತಾರವಾನಾಸ್ಥಿತ ನ ತಾಂತ್ರಿಕಸ್ತು ಅಧಿಕೃತೋ ನೋರ್ಧ್ವಕುಂಡ್ರಧರೋ ಮುನೇ ಸಂತಪ್ತ ಚಕ್ರ ಚಿಹ್ನೋತ್ರ ಶಿವಯಜ್ಞೇ ಬಹಿಷ್ಕೃತ ಶಿವಯಜ್ಞದಲ್ಲಿ ಭಸ್ಮತ್ರಿಪುಂಡ್ರಧಾರಿ ಅಲ್ಲದ ತಾಂತ್ರಿಕನಿಗೆ ಅಧಿಕಾರವಿಲ್ಲ ಯಾಕಂದರೆ ಶಿವನಿಗೆ ಹೇಳಿದ್ದೆ ಭಸ್ಮ ಶಿವಾರಾಧನೆಗೆ ಹೇಳಿರತಕ್ಕಂಥದ್ದು ನ ತಾಂತ್ರಿಕಸ್ತು ಅಧಿಕೃತ ನ ಊರ್ಧ್ವಪುಂಡ್ರಧರ ಮುನೇಯ ಮುನಿಯೇ ಊರ್ಧ್ವಪುಂಡ್ರಿಪುಂಡ್ರವನ್ನು ಧರಿಸದೇ ಇರತಕ್ಕಂಥವನು ಯಾವ ತಾಂತ್ರಿಕನಿಂದ ಶಿವಯಜ್ಞಕ್ಕೆ ಸಂತಪ್ತ ಚಕ್ರಚಿಹ್ನ ಹತ್ರ ಶಿವಯಜ್ಞ ಬಹಿಷ್ಕೃತ ಮೂರು ನಾಮಗಳನ್ನು ಧರಿಸುವವನಿಗೂ ಆಮೇಲೆ ಕಾಸಿದ ಚಕ್ರಚಿಹ್ನೆಯನ್ನು ಧರಿಸುವವನಿಗೂ ಸಹ ಈ ಶಿವಯಾಗದಲ್ಲಿ ಅಧಿಕಾರವಿಲ್ಲ ಅಂತ ಹೇಳ್ತಾರೆ ಅಂದರೆ ಶಿವನಲ್ಲಿ ಭಕ್ತಿ ಇರುವರು ಮಾತ್ರ ಶಿವಯಾಗವನ್ನು ಮಾಡಬೇಕು ಶಿವನಲ್ಲಿ ಭಕ್ತಿ ಇಲ್ಲದವರು ಮಾಡಿ ಪ್ರಯೋಜನ ಇಲ್ಲ ಫಲ ಇಲ್ಲ ಅಂತೇಳಿ ಪರಮ ವೈಷ್ಣವರು ಶಿವನನ್ನು ವಿರೋಧಿಸತಕ್ಕಂಥವ್ರು ಯಾರಾದರೂ ಇದ್ದರೆ ವೈಷ್ಣವರಾದರೂ ಕೂಡ ಅಂಥವ್ರು ಅಂದರೆ ಮೂರು ನಾಮಗಳನ್ನು ಧರಿಸುವಂಥೇಳಿ ಇಲ್ಲಿ ಮೂರು ಮೇಲಿನ ನಾಮ ಉದ್ದ ಉದ್ದ ನಾಮ ಉದ್ದನಾಮ ಅಂದರೆ ಅವರು ಪರಮ ವೈಷ್ಣವರು ಅವರಿಗೆ ಶಿವನಲ್ಲಿ ದ್ವೇಷ ಇತ್ತು ಭಕ್ತಿ ಇಲ್ಲ ಅಂಥೇಳಿ ಆದರೆ ಆಮೇಲೆ ಕಾಸಿದ ಚಕ್ರ ಚಿಹ್ನೆಯನ್ನು ಧರಿಸುವವನು ಅಂದರೆ ಅಷ್ಟು ಪರಮ ವೈಷ್ಣವರು ಕಡು ವೈಷ್ಣವರು ಅಂದರೆ ಅವರು ಶಿವ ದ್ವೇಷಗಳಾಗಿರ್ತಾರೆ ಅಂಥವ್ರು ಆಗಿದ್ದಲ್ಲಿ ಪಕ್ಷದಲ್ಲಿ ಅವರಿಗೂ ಕೂಡ ಶಿವಯಾಗದಲ್ಲಿ ಅಧಿಕಾರ ಇಲ್ಲ ಶಿವಯಾಗ ಮಾಡುವಾಗ ಭಸ್ಮ ಧರಿಸಬೇಕು ಈಗ ನಾವು ಯಾವ್ಯಾವ ಪಾತ್ರ ಒಬ್ಬ ವ್ಯಕ್ತಿಯಾಗಿ ಎಲ್ಲೆಲ್ಲಿ ಯಾವ್ಯಾವ ಒಂದು ವೇಷ ಧರಿಸುವಾಗ ಅದನ್ನು ಅದನ್ನು ಧರಿಸ್ಬೇಕಾಗ್ತದೆ ಹ್ಞೂ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಧಾರ್ಮಿಕ ವೇಷ ಇರಬೇಕಾಗ್ತದೆ ಹಾಂ ಈಗ ಕಚೇರಿಯ ನಮ್ಮ ಕರ್ತವ್ಯಗಳಲ್ಲಿ ಕಚೇರಿಯ ಯೂನಿಫಾರ್ಮ್ ಹ್ಞೂ ಸಮವಸ್ತ್ರ ಅದು ಇರಬೇಕಾಗ್ತದೆ ಹೀಗೆ ಎಲ್ಲೆಲ್ಲಿ ಯಾವ್ಯಾವದನ್ನು ಧರಿಸಬೇಕು ಅದು ಅದನ್ನೇ ಧರಿಸಬೇಕಾಗ್ತದೆ ಅದೇ ರೀತಿಯಲ್ಲಿ ಶಿವಯಾಗ ಶಿವನ ಪೂಜೆ ಇತ್ಯಾದಿಗಳನ್ನು ಮಾಡುವಾಗ ಭಸ್ಮಧಾರಣೆ ಅವಶ್ಯವಾದದ್ದು ಇಲ್ಲೇ ಅದರಲ್ಲಿ ಅವರಿಗೆ ಅಧಿಕಾರ ಇಲ್ಲ ಅಂತ ಹೇಳ್ತದೆ ತತ್ರೈತೆ ಬಹವೋ ಲೋಕ ಬೃಹಜ್ಜಾಬಾಲ ಚೋದಿಚಾರ್ಯಾ ಪ್ರಯತ್ನ ತೋ ಭಸ್ಮರೋ ಭತ್ ಭಸ್ಮಧಾರಣದಲ್ಲಿ ಬೃಹಜ್ಜಾಬಾಲ ಉಪನಿಷತ್ತಿನಲ್ಲಿ ಅನೇಕ ನಿಯಮಗಳು ಹೇಳಲ್ಪಟ್ಟಿವೆ ಅವೆಲ್ಲವನ್ನು ಕೂಡ ಪ್ರಯತ್ನದಿಂದ ವಿಚಾರಿಸಿ ಅಧ್ಯಯನ ಮಾಡಿ ಅದಕ್ಕನುಸಾರವಾಗಿ ಭಸ್ಮವನ್ನು ಧರಿಸಬೇಕು ಯಶ್ಚನಕೇಪಿ ಮಿಶ್ರಂ ಧಾರ್ಯಂ ಹಿ ಭಸ್ಮ ತ್ರಿಪುಂಡ್ರಭಸ್ಮ ವಿಭೂತಿ ಭಾಲೋ ಪರಿಕಿಂಚನಾಪಿ ಪಿ ಧಾರ್ಯಂ ಸದಾ ಯದಿ ಸಂತಿ ಬುದ್ಧಯ ಹೋ ಚಂದನವನ್ನು ಧರಿಸುವುದಾದರೂ ಭಸ್ಮವನ್ನು ಮಿಶ್ರ ಮಾಡಿಯೇ ಧರಿಸಬೇಕು ವಿಭೂತಿಯನ್ನು ಧರಿಸಿದ ಹಣೆಯ ಮೇಲೆ ಅಂದರೆ ವಿಭೂತಿಯು ಮುಚ್ಚಿ ಹೋಗುವಂತೆ ಅದರ ಮೇಲೆ ಏನನ್ನು ಧರಿಸಬಾರದು ಅಂತೇಳಿ ಹೇಳ್ತಾರೆ ಅಂದರೆ ಆ ರೀತಿಯಾಗಿ ವಿಭೂತಿಯ ಮಹಿಮೆ ಅಷ್ಟಿದೆ ನಾವು ಸ್ವಲ್ಪ ಸ್ವತಃ ನೋಡು ನೋಡಿರ್ಬೋದು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಶಿಶುಗಳು ಮಲಗಿರ್ತಾರೆ ನಿದ್ದೆ ನಿದ್ದೆ ಮಾಡೋದಿಲ್ಲ ಎಷ್ಟೋ ಸಲ ಎಷ್ಟೋ ಅವರನ್ನು ಜೋಕಾಲಲ್ಲಿ ತೊಟ್ಟಲ್ಲಿ ತೂಗಿದ್ರು ಕೂಡ ಆವಾಗ ಅವರಿಗೆ ಭಸ್ಮವನ್ನು ಅಭಿಮಂತ್ರಿಸಿ ಭಸ್ಮವನ್ನು ಇದು ಹಾಕಿದರೆ ಭಸ್ಮ ಧಾರಣೆ ಮಾತ್ರದಿಂದ ಅವರು ನಿದ್ದೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಥವಾ ನಿದ್ದೆ ಮಾಡಿದ ಮಕ್ಕಳು ಅರ್ಧದಲ್ಲಿ ಎದ್ದು ಹಠ ಮಾಡ್ತಾ ಇದ್ರೆ ಕೂಗ್ತಾ ಇದ್ದರೆ ಆವಾಗ ಭಸ್ಮವನ್ನು ಧರಿಸಿ ಶಿವಮಾ ಶಿವಮಂತ್ರವನ್ನು ಜಪಿಸಿದರೆ ಜಪಿಸಿ ಮಲಗಿಸಿ ನಿದ್ದೆ ಮಾಡಿಸಿದರೆ ಆಮೇಲೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಬೆಳಿಗ್ಗೆವರೆಗೂ ಅಂದರೆ ಅದರಲ್ಲಿ ಶಕ್ತಿ ಇದೆ ಸ್ತ್ರೀಭಿಸತ್ರಿಪುಂಡ್ರಮಲಕಾವಧಿರ ಧಾರಣೀಯಂ ಭಸ್ಮ ದ್ವಿಜಾದಿಭಿರತೋ ತದವತ್ ಸದಾಶ್ರಮವತಾಂ ವಿಷದಾ ವಿಭೂತಿರ್ಧಾರ್ಯಾಪವರ್ಗಫಲದಾ ಸಕಲಾಘಹಂತ್ರೀ ಸುಮಂಗಲಿ ಸ್ತ್ರೀಯರು ಸ್ತ್ರೀಭಿ ತ್ರಿಪುಂಡ್ರಂ ಅಲಕಾವಧಿ ಧಾರಣೀಯಂ ಅಲಕ ಅಂದರೆ ಮುಂಗುರುಳು ತ ತಲೆಗೂದಲಿನ ಏನಿದೆ ಎದುರುಗಡೆ ಇರತಕ್ಕಂಥದ್ದು ಅಲ್ಲಿಯವರೆಗೆ ವಿಭೂತಿಯನ್ನು ಧರಿಸಬೇಕು ಸ್ತ್ರೀಯರು ಅಂದರೆ ಹಣೆ ಪೂರ್ತಿ ಅಂತೇಳಿ ಅರ್ಥ ತಲೆಗೂದಲು ಶುರುವಾಗುವವರೆಗೆ ಇಲ್ಲಿಂದ ಕೆಳಗಿನಿಂದ ಕಣ್ಣಿನ ಹತ್ತಿರದಿಂದ ಮೇಲಿನವರೆಗೆ ಭಸ್ಮದ್ವಿಜಾತರೋ ಭಸ್ಮದ್ವಿಜಾ ಅತ ವಿಧವಾ ಈ ರೀತಿಯಾಗಿ ವಿಧವೇರು ಕೂಡ ದ್ವಿಜಾ ಬ್ರಾಹ್ಮಣರು ದ್ವಿಜರು ಕೂಡ ಈ ರೀತಿಯಾಗಿ ತರಿಸಬೇಕು ತದವತ್ ಸದಾ ಆಶ್ರಮವತಾಂ ವಿಷದ ವಿಭೂತಿ ಆ ರೀತಿಯಾಗಿ ವಿಭೂತಿಯನ್ನು ಧರಿಸಿದರೆ ಸರಿಯಾದ ಆಶ್ರಮ ಧರ್ಮವನ್ನು ಪಾಲನೆ ಮಾಡ್ತಾ ಇರತಕ್ಕಂಥವ ಅವರು ಆಶ್ರಮಧರ್ಮ ಅಂದರೆ ಬ್ರಹ್ಮಚರ್ಯ ಆಶ್ರಮ ಗೃಹಸ್ಥಾಶ್ರಮ ಮಾನಪ್ರಸ್ಥಾಶ್ರಮ ಸನ್ಯಾಸಾಶ್ರಮ ಅವರವರ ಆಶ್ರಮದ ಧರ್ಮವನ್ನು ಪಾಲಿಸುತ್ತಾ ಈ ರೀತಿಯ ವಿಭೂತಿಯನ್ನು ಧಾರ್ಯ ಅಪವರ್ಗಫಲ ಅಪವರ್ಗ ಫಲದ ಸಕಲಾದ ಹಂತ್ರಿ ಅದು ಅಪವರ್ಗವನ್ನು ಅಂದರೆ ಮೋಕ್ಷವನ್ನು ಮತ್ತೆ ಸಕಲ ಐಶ್ವರ್ಯವನ್ನು ಹ್ಞೂ ಪಾಪನಾಶನವನ್ನು ಉಂಟು ಮಾಡುವಂಥದ್ದು ಸಕಲ ಅಗಹಂತ್ರಿ ಎಲ್ಲ ಪಾಪವನ್ನು ನಾಶ ಮಾಡುವಂಥದ್ದು ಹನನ ಮಾಡುವಂಥದ್ದು ತ್ರಿಪುಂಡ್ರಂ ಕುರುಸ್ತು ಭಸ್ಮನ ವಿಧಿಪೂರ್ವಕ ಮಹಾಪಾತಕ ಸಂಘಾತೈರ್ ಮುಚ್ಚತೆ ಚೋಪಪಾತಕೈ ತ್ರಿಪುಂಡ್ರಂ ಕುರುತೆ ಯಸ್ತು ಯಾವನು ಭಸ್ಮ ತ್ರಿಪುಣವನ್ನು ಧರಿಸ್ತಾನೋ ವಿಧಿಪೂರ್ವಕಂ ಹ್ಞೂ ವಿಧಿಪೂರ್ವಕವಾಗಿ ಧರಿಸಿದರೆ ಮಹಾಪಾತಕ ಸಂಘಾತೈ ಮುಚ್ಚ್ಯತೆ ಚ ಉಪಪಾತಕೈ ಮಹಾಪಾತಕಗಳಿಂದಲೂ ಉಪಪಾತಕಗಳಿಂದಲೂ ಅವರು ಮುಕ್ತರಾಗ್ತಾರೆ ಬಿಳ್ ಬಿಡುಗಡೆಯನ್ನು ಪಡಿತಾರೆ ಮಹಾಪಾತಕಗಳು ನಮಗೀಗಾಗಲೇ ಹೇಳಿದಾಗೆ ಒಂದು ಸುವರ್ಣಸ್ಥೇಯ ಗುರುತಲ್ಪ ಗಮನ ಬ್ರಹ್ಮಹತ್ಯೆ ಇವಿಷ್ಟು ಹಾಗು ಹಾಗೂ ಈ ನಾಲ್ಕರಲ್ಲಿ ಯಾವುದನ್ನಾದರೂ ಒಂದನ್ನು ಅಥವಾ ಅದಕ್ಕಿಂತ ಹೆಚ್ಚನ್ನು ಮಾಡಿದವರೊಂದಿಗಿನ ಸಂಪರ್ಕ ಸಂಸರ್ಗವನ್ನು ಮಾಡಿದರೆ ಈ ಐದು ಮಹಾಪಾತಕಗಳು ಹೇಳಲ್ಪಡ್ತದೆ ಹ್ಞೂ ಸುವರ್ಣಸ್ಥೆ ಅಂದರೆ ಚಿನ್ನ ಕದಿರುವಂಥದ್ದು ಗುರುತಲ್ಪ ಗಮನ ಗುರುಪತ್ನಿ ಗಮನ ಸಂಪರ್ಕ ಮಾಡುವಂಥದ್ದು ಆಮೇಲೆ ಸುರಾಪಾನ ಮದ್ಯಪಾನ ಆಮೇಲೆ ಬ್ರಹ್ಮಹತ್ಯೆ ದ್ವಿಜ ಬ್ರಾಹ್ಮಣ ಹತ್ಯೆ ಮಾಡುವಂಥದ್ದು ಇದು ನಾಲ್ಕು ಮತ್ತು ಈ ನಾಲ್ಕರನ್ನ ಯಾವುದನ್ನಾದರೂ ಮಾಡಿದವರಿದ್ದರೆ ಅಂಥವರ ಸಂಪರ್ಕವನ್ನು ಮಾಡುವಂಥದ್ದು ಕೂಡ ಅಂಥವರ ಸಂಸರ್ಗ ಅಂಥವರ ಮಿತ್ರತ್ವ ಇತ್ಯಾದಿಗಳನ್ನು ಮಾಡುವಂಥದ್ದು ಇದು ಐದು ಯಾವುದು ಮಹಾಪಾಪಗಳು ಇನ್ನು ಉಪಪಾತಗಳು ನಲವತ್ತೊಂಬತ್ತಿದೆ ಅಂತ ಹೇಳ್ತಾರೆ ಉಪ ಪಾತಕಗಳು ನಲವತ್ತೊಂಬತ್ತು ಬೇರೆ ಬೇರೆ ಅದರಲ್ಲಿ ಬರ್ತದೆ ಈ ಚಿನ್ನ ಅಲ್ಲದೆ ಉಳಿದ ಯಾವುದೇ ಪದಾರ್ಥಗಳನ್ನು ಕದಿಯುವಂಥದ್ದು ಆಮೇಲೆ ಗೋ ಮುಂತಾದ ಅನೇಕ ಪಾಪಗಳೆಲ್ಲ ಅದರಲ್ಲಿ ಬರ್ತದೆ ಉಪಪಾತಕಗಳಲ್ಲಿ ಆಮೇಲೆ ಈಗ ಬ್ರಾಹ್ಮ ಬ್ರಹ್ಮಹತ್ಯೆ ಇದರಲ್ಲಿ ಮಹಾಪಾಪದಲ್ಲಿ ಬಂತಲ್ಲ ಕ್ಷತ್ರಿಯ ಹತ್ಯೆ ವೈಶ್ಯ ಹತ್ಯೆ ಶೂದ್ರ ಹತ್ಯೆ ಗೋಹತ್ಯೆ ಇದೆಲ್ಲ ಕೂಡ ಈ ಉಪಪಾತಕಗಳಲ್ಲಿ ಬರ್ತದೆ ನಲವತ್ತೊಂಬತ್ತು ಬೇರೆ ಬೇರೆ ವಿಧದ್ದು ಅದರಲ್ಲಿ ಸುಮಾರು ಇದೆ ಅಂದರೆ ದೊಡ್ಡ ಈಗ ಇಬ್ಬರು ಮಕ್ಕಳಿದ್ರೆ ದೊ ದೊಡ್ಡ ಮಗನಿಗೆ ಮದುವೆ ಮಾಡುವ ಮೊದಲು ಸಣ್ಣ ಮಗನಿಗೆ ಮದುವೆ ಮಾಡಿದರೆ ಅದೂ ಒಂದು ಉಪಪಾತಕ ಅಂಥೇಳಿ ಆಮೇಲೆ ಅಂಥವರಿಗೆ ಕನ್ಯೆಯನ್ನು ಕೊಟ್ಟವರು ಕೂಡ ಅವರಿಗೂ ಉಪಪಾತಕ ಆ ರೀತಿಯಾಗಿ ದೊಡ್ಡವನಿಗೆ ಕೊಡೋದೇ ಎರಡನೇವನಿಗೆ ಮದುವೆ ಇದು ಹುಡುಗಿ ಕೊಟ್ಟರೆ ಕನ್ಯೆಯನ್ನು ಕನ್ಯಾದಾನ ಮಾಡಿದರೆ ಆ ಕೊಟ್ಟವರಿಗೂ ಪಾಪ ಇದೆ ಮದುವೆ ಅಲ್ಲಿ ಆದಂತಹ ಮನೆಯವರಿಗೂ ಅವರಿಗೂ ಕೂಡ ಪಾಪ ಅದು ಉಪಪಾತಕಗಳಲ್ಲಿ ಅದೆಲ್ಲ ಬರ್ತದೆ ಬೇರೆ ಬೇರೆ ಸುಮಾರು ಇದೆ ನಲವತ್ತೊಂಬತ್ತು ಹೀಗೆ ಮಹಾಪಾಪಗಳು ಉಪ ಪಾಪಗಳು ಇವೆಲ್ಲ ನಾಶವಾಗಿ ಹೋಗ್ತದೆ ವಿಧಿವತ್ತಾಗಿ ಭಸ್ಮತ್ರಿಪುಂಡ್ರನ್ನು ಧರಿಸಿದರೆ ಅಂತೇಳಿ ಹೇಳ್ತಾರೆ ಅಂದರೆ ಅದರ ಮಹಿಮೆಯನ್ನು ಇಲ್ಲಿ ಪ್ರಶಂಸೆ ಮಾಡುವಂಥದ್ದು ಬ್ರಹ್ಮಚಾರಿ ಗೃಹಸ್ಥೋವಾ ವಾನಪ್ರಸ್ಥೋ ಅಥವಾ ಯತಿ ಬ್ರಹ್ಮಕ್ಷತ್ರಾಶ್ಚ ವಿಠ್ಯೂ ವಿಕ್ಷೂದ್ರ ತಥಾನೇ ಪತಿಷ ಪತಿತಾಧಮ ಅಂದರೆ ಬ್ರಹ್ಮಚಾರಿಗಳು ಗೃಹಸ್ಥರು ವಾನಪ್ರಸ್ಥರು ಅಥವಾ ಯತಿಗಳು ಅಂದರೆ ಸನ್ಯಾಸಿಗಳು ಆಮೇಲೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರು ಹಾಗೇ ಇತರ ಪತಿತರು ಅಧಮರು ಯಾರ್ಯಾರಿದ್ದಾರೋ ಇವರೆಲ್ಲರೂ ಸಹ ಉದ್ಧೂಲನ ತ್ರಿಪುಂಡ್ರಂಚ ಭವಂತಿ ಹೀ ಭಸ್ಮತ್ರಿಪುಂಡ್ರವನ್ನು ಧರಿಸಿದರೆ ಪರಿಶುದ್ಧರಾಗ್ತಾರೆ ಭಸ್ಮನೋ ವಿಧಿನ ಸಮ್ಯಕ್ ಪಾಪರಾಶಿ ವಿಹಾಯ ವಿಧಿಯೊತ್ತಾಗಿ ಧರಿಸಿದರೆ ಸರಿಯಾಗಿ ಅವರು ಪಾಪರಾಶಿಗಳಿಂದ ಮುಕ್ತರಾಗಿ ಪರಿಶುದ್ಧರಾಗ್ತಾರೆ ಅಂಥೇಳಿ ಭಸ್ಮಧಾರಿ ವಿಶೇಷೇಣ ಸ್ತ್ರೀ ಗೋಹತ್ಯಾದಿ ಪಾತಕೈ ಸ್ತ್ರೀ ಹತ್ಯೆ ಕೂಡ ಈ ಉಪ ಬರ್ತದೆ ವೀರಹತ್ಯ ಅಶ್ವಹತ್ಯಭ್ಯಾಂ ಮುಚ್ಚ್ಯತೆ ನಾತ್ರ ಸಂಶಯ ಹೋ ವಿಶೇಷವಾಗಿ ಬಸ್ ಮುಂದರಿಸತಕ್ಕಂಥ ಹತ್ಯೆ ವೀರಹತ್ಯೆ ಅಶ್ವಹತ್ಯೆ ಇಂತಹ ಭಾವಗಳಿಂದ ಮುಕ್ತನಾಗ್ತಾನೆ ಪರದ್ರವ್ಯಾಪಹರಣಂ ಪರದಾರಾಭಿಮರ್ಶನಂ ಪರನಿಂದಾಪರ ಕ್ಷೇತ್ರಹರಣಂ ಪರ ಪೀಡನಂ ನೋಡಿ ಇದೆಲ್ಲ ಬರ್ತದೆ ಪರದಾರಾಭಿಗಮನ ಪರಸ್ತ್ರೀ ಸಂಪರ್ಕ ಮಾಡುವಂಥದ್ದು ಇದು ಕೂಡ ಉಪ ಬರ್ತದೆ ಪರ ದ್ರವ್ಯ ಅಪಹರಣ ಬೇರೆಯವರ ಧನವನ್ನು ಸಂ ಅಪಹರಿಸುವಂಥದ್ದು ಇದು ಕೂಡ ಅಂದರೆ ಅಲ್ಲಿ ಚಿನ್ನ ಬಿಟ್ಟು ಬೇರೆಲ್ಲವನ್ನು ಕದಿಯುವಂಥದ್ದು ಕೂಡ ಅದರಲ್ಲಿ ಉಪಪಾತಕದಲ್ಲಿ ಬರ್ತದೆ ಚಿನ್ನ ಕದಿಯುವಂಥದ್ದು ಮಾತ್ರ ಮಹಾಪಾತಕದಲ್ಲಿ ಬರ್ತದೆ ಹೀಗೆ ಪರದ್ರವ್ಯ ಅಪಹರಣ ದ್ರವ್ಯ ಅಂದರೆ ವಸ್ತು ಧನ ಸಂಪತ್ತು ಪರದಾರ ಅಭಿಮರ್ಶನ ಪರಸ್ತ್ರೀ ಸಂಘ ಮಾಡುವಂಥದ್ದು ಪರನಿಂದ ಇನ್ನೊಬ್ಬರನ್ನು ನಿಂದಿಸುವಂಥದ್ದು ಇನ್ನೊಬ್ಬರನ್ನು ತಗೊಳ್ಳುವಂಥದ್ದು ಟೀಕಿಸುವಂಥದ್ದು ಅಂದರೆ ಇನ್ನೊಬ್ಬರಿಗೆ ನೋವುಂಟು ಮಾಡುವಂಥದ್ದು ಮಾತಿನಲ್ಲಿ ಪರಕ್ಷೇತ್ರ ಹರಣಂ ಬೇರೆವೇ ಹೊಲಗದ್ದೆಗಳನ್ನು ಅಪಹರಣ ಮಾಡುವಂಥದ್ದು ಜಾಗ ಒಳಗೆ ಹಾಕುವಂಥದ್ದು ಇನ್ನೊಬ್ಬರ ಜಾಗವನ್ನು ಅದು ಸರ್ಕಾರಿ ಜಾಗ ಇರ್ಬೋದು ಅಥವಾ ಇನ್ನೊಬ್ಬರ ಖಾಸಗಿ ವೈಯಕ್ತಿಕ ಇರ್ಬೋದು ಜಾಗ ಪರ ಪೀಡನ ತೊಂದರೆ ಕೊಡುವಂಥದ್ದು ಹಿಂಸೆ ಮಾಡುವಂಥದ್ದು ಕಾರಣ ಸಕಾರಣವಿಲ್ಲದೆ ಸರಿಯಾದ ಕಾರಣವಿಲ್ಲದೆ ಸಸ್ಯ ಆರಾಮಾದಿ ಹರಣಂ ಗೃಹ ದಾಹಾದಿ ಕರ್ಮಚ ಗೋ ಹಿರಣ್ಯ ಮಹಿಷ್ಯಾಧಿ ತಿಲಕಂಬಲವಾಸ ನೋಡಿ ಪೈರು ಉಪವನ ಮುಂತಾದವುಗಳನ್ನು ಹಾಳು ಬಿಡುವಂಥದ್ದು ಉಪವನವನ್ನು ಹಾಳು ಮಾಡುವಂಥದ್ದು ಪೈರು ಇದನ್ನು ಹಾಳು ಮಾಡುವಂಥದ್ದು ಭತ್ತದ ಪೈರು ಧಾನ್ಯದ ಪೈರುಗಳು ಸಸ್ಯ ಆರಾಮಾದಿ ಹರಣಂ ಗೃಹ ದಾಹಾದಿ ಇದರಲ್ಲಿ ಸಾಮಾನ್ಯ ಎಲ್ಲ ಹೇಳ್ತಾರೆ ಉಪವಾದಕಗಳು ಗೃಹ ದಾಹಾದಿ ಉರಿ ಅಂದರೆ ಬರದ ಮನೆಗೆ ಬೆಂಕಿ ಇಡುವಂಥದ್ದು ಗೋ ಮಹಿಷ್ಯಾದಿ ತಿಲ ಕಂಬಲ ವಾಸಸ ನೀಚರಿಂದ ಗೋದಾನ ಸುವರ್ಣದಾನ ಎಮ್ಮೆದಾನ ಗೋ ಮಹಿಷ್ಯಾದಿ ಮಹಿಷಿ ಅಂದರೆ ಹೆಮ್ಮೆ ಹೆಮ್ಮೆ ಮಹಿಷಾ ಅಂದರೆ ಕೋಣ ಎಳ್ಳು ದಾನ ಕಂಬಳಿ ದಾನ ಅನ್ನಧಾನ್ಯ ಜಲಾಧೀನ ನೀಚೆಭ್ಯಷ್ಟ ಪರಿಗ್ರಹ ಅನ್ನ ದಾನವನ್ನು ಪಡ್ಕೊಳ್ಳುವಂಥದ್ದು ಆಮೇಲೆ ಜಲ ನೀರು ಮತ್ತು ಅದುಗಳನ್ನು ಸೇವಿಸುವಂಥದ್ದು ನೀಚರಿಂದ ನೋಡಿಸಿ ದಾನವನ್ನು ಸ್ವೀಕಾರ ಮಾಡುವಾಗ ದಾನವನ್ನು ಕೊಡುವಾಗ ಮಾತ್ರ ಅಲ್ಲ ದಾನವನ್ನು ಸ್ವೀಕಾರ ಮಾಡುವಾಗಲೂ ನೋಡಬೇಕಾಗ್ತದೆ ದಾನ ಪ್ರತಿಗ್ರಹ ಅಂತ ಸ್ವೀಕಾರ ಮಾಡುವಾಗ ಕೂಡ ಯಾರಿಂದ ಪಡ್ಕೊಳ್ತಾ ಇದ್ದೇನೆ ಎಂಥವರಿಂದ ಅಂಥೇಳಿ ನೀಚರಿಂದ ಪಡ್ಕೊಳ್ಬಾರ್ದು ಅಂದರೆ ಯಾವುದು ಅನ್ಯಾಯದಿಂದ ಸಂಪಾದಿಸಿದಂತಹ ಇದನ್ನು ದಾನವಾಗಿ ಪಡ್ಕೊಂಡ್ರೆ ಅದರ ಫಲ ಕೂಡ ಅದು ಪಾತಕ ಪಾಪ ಆಗ್ತದೆ ಅದು ಹ್ಞೂ ಅವನ ನಾವು ಪಡ್ಕೊಂಡಾಗೆ ಆಗ್ತದೆ ಹಾಗೆ ಆಮೇಲೆ ದಶವೇಷ್ಯಾಮ ಅತಂಗೀ ದಶ್ ದಶವೇಷ್ಯಾಮತಂಗೀಷು ವೃಷಲೀಷು ನಟೀಷು ಚ ವಯಸ್ಸಾದ ಸೂಳೆ ಅಂತ ಹೇಳ್ತಾರೆ ವೇಷ್ಯೆ ಚಂಡಾಲ ಸ್ತ್ರೀ ಆಮೇಲೆ ಶೂದ್ರಸ್ತ್ರೀ ರಜಸ್ವಲಾಸು ಕನ್ಯಾಸು ವಿಧವಾಸು ಚ ಮೈಥುನಂ ನರ್ತಕಿಯರು ನಟೀಶು ರಜಸ್ವಲೆ ಸ್ತ್ರೀಯರು ಆಮೇಲೆ ಕನ್ಯೆಯರು ಇನ್ನು ಕನ್ನಿಕೆಯರು ಮದುವೆ ಆಗದವರು ವಿಧವೆಯರು ಇವರಲ್ಲಿ ಸಂಭೋಗವನ್ನು ಮಾಡುವಂಥದ್ದು ಮೈಥುನ ಮಾಡುವಂಥದ್ದು ಇದು ಕೂಡ ಮಹಾಪಾಪ ಅಂದರೆ ಆ ಪಂಚಮಹಾಪಾಪಗಳಲ್ಲಿ ಅಲ್ಲ ಆದರೂ ಇಲ್ಲಿ ಅದು ಕೂಡ ಪಾಪ ಅಂತೇಳಿ ಹೇಳ್ತಾ ಇದ್ದಾರೆ ಆಮೇಲೆ ಮಾಂಸ ಚರ್ಮ ರಸ ದೀನಾಂ ಲವಣಸ ವಿಕ್ರಯ ಮಾಂಸ ಚರ್ಮ ರಕ್ತ ಹ್ಞೂ ಮಾಂಸ ಚರ್ಮ ರಸ ಅಂದರೆ ರಕ್ತ ಇಲ್ಲಿ ಆಮೇಲೆ ಲವಣಸ್ಯ ಚ ವಿಕ್ರಯ ಉಪ್ಪು ಇವುಗಳನ್ನು ಮಾರುವಂಥವ್ರು ಮಾರುವಂಥದ್ದು ವಿಕ್ರಯ ಅಂದರೆ ಮಾರಾಟ ಪೈಶೂನ್ಯಂ ಪಿಶುನತೆ ಅಂದರೆ ಶಾಡಿ ಹೇಳುವಂಥದ್ದು ಕೂಟವಾದಶ್ಚ ಸುಳ್ಳು ಸಾಕ್ಷಿ ಹೇಳುವಂಥದ್ದು ಸಾಕ್ಷಿ ಮಿಥ್ಯಾಭಿಲಾಷಿಣ ಮೋಸದ ವ್ಯವಹಾರ ಏಮಾದೀನ್ ಅಸಂಖ್ಯಾನಿ ಪಾಪಿ ವಿವಿಧಾನ ಈ ರೀತಿಯಾಗಿ ಲೆಕ್ಕ ಮಾಡಲಿಕ್ಕೆ ಸಿಗದಷ್ಟು ಎಣಿಸಲಾರದಷ್ಟು ವಿವಿಧವಾದಂಥ ಯಾವ ಪಾಪಗಳಿವೆ ಸದ್ಯ ಇವ ವಿನಶ್ಯಂತ ತ್ರಿಪುಂ ಚಧಾರಣಾತ್ ಶಿವದ್ರವ್ಯಾಪರಣ ಶಿವನಿಂದಾಚ ಕುಚಿತ್ ಅಂದರೆ ಇವೆಲ್ಲವೂ ಕೂಡ ಭಸ್ಮತ್ರಿಪುಂವನ್ನು ಧರಿಸಿದ ತಕ್ಷಣದಲ್ಲೇ ನಾಶ ಆಗು ಆಗ್ತದೆ ಅಷ್ಟು ಶಕ್ತಿ ಭಸ್ಮಕ್ಕಿದೆ ಹಾಗಂತೇಳಿ ಈ ಪಾಪವನ್ನು ಪುನಃ ಪುನಃ ಮಾಡಿ ಭಸ್ಮ ಧರಿಸಬೇಕು ಅಂತೇಳಲು ಅರ್ಥ ಅಲ್ಲ ಇದರ ಸಂದೇಶ ಅಂದರೆ ಎಂದಂಥ ಊರ್ ಮಹಾಪಾಪಗಳು ಮಾಡಿದರೂ ಇನ್ನು ಮುಂದೆ ತಾನು ಚಿತ್ತಶುದ್ಧಿ ಹೊಂದಿ ಭಗವಂತನನ್ನು ಸೇವೆ ಮಾಡ್ತೇನೆ ಧರ್ಮ ಮಾರ್ಗ ನಡೀತೇನೆ ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ಭಸ್ಮಧಾರಣೆಯನ್ನು ವಿಧಿವತ್ವವಾಗಿ ಧರಿಸಿದರೆ ಹಿಂದೆ ಮಾಡಿದದ್ದನ್ನೆಲ್ಲ ಅದನ್ನು ಮರೆಯಬಹುದು ಮರೆ ಅದನ್ನು ಆತನು ಕಳ್ಕೊಳ್ಬೋದು ಪಾಪಗಳನ್ನು ಮುಂದೆ ಅವನು ಸುಧಾರಣೆ ಅಂದರೆ ಉದ್ಧಾರ ಆಗ್ಬೋದು ಅಂತೇಳಿ ಹೇಳಿದ್ದಾರೆ ಅಷ್ಟು ಶಕ್ತಿ ಭಸ್ಮಕ್ಕಿದೆ ಶಿವದ್ರವ್ಯ ಅಪಹರಣಂ ಶಿವನಿಂದಾಚ ಕುತ್ರಚಿತ್ ಶಿವನಿಗಾಗಿ ನಿವೇದಿಸಿರ್ತಕ್ಕಂತಹ ಯಾವ ಧನ ಇದೆ ಸಂಪತ್ತಿಗೆ ಅದನ್ನು ಅಪಹರಿಸುವಂಥದ್ದು ಶಿವದ್ರವ್ಯ ಆಮೇಲೆ ಶಿವನಿಂದೆ ಶಿವನ ಶಿವಭಕ್ತರ ನಿಂದೆ ಮಾಡುವಂಥದ್ದು ಹ್ಞೂ ಇಂಥದ್ದೆಲ್ಲ ನಿಂದಾಚ ಶಿವಭಕ್ತಾನಂ ಪ್ರಾಯಶ್ಚಿತ್ತೈ ನ ಶುದ್ಧತೆ ಅದಕ್ಕೆ ಪ್ರಾಯಶ್ಚಿತ್ತ ಇಲ್ಲ ನೋಡಿ ಇಷ್ಟೆಲ್ಲ ಹೇಳಿದ ಮೊದಲಿನ ಪಾಪಗಳಿಗೆಲ್ಲ ಉಂಟು ಭಸ್ಮಧಾರಣೆ ಮಾಡಿದರೆ ಫಲ ಸಿಗ್ತದೆ ಅದರ ಮುಕ್ತಿಯಾಗ್ತದೆ ಆ ಪಾಪಗಳಿಂದ ಆದರೆ ಶಿವನ ಸಂಪತ್ ಶಿವನಿಗಾಗಿ ಶಿವದೇವಸ್ಥಾನದಲ್ಲಿರ್ತಂಥ ದ್ರವ್ಯ ಇರ್ಬೋದು ಶಿವನಿಗಾಗಿ ಶಿವ ಕಾರ್ಯಕ್ಕಾಗಿ ಯಾವುದೋ ಸಮರ್ಪಣೆ ಮಾಡಿದ ಹಣ ಸಂಪತ್ತಿರ್ಬೋದು ಅದನ್ನು ಅಪಹರಿಸಿದರೆ ಆಮೇಲೆ ಶಿವನ ಮತ್ತು ಶಿವಭಕ್ತರ ನಿಂದೆಯನ್ನು ಮಾಡಿದರೆ ನಿಂದಾಚ ಶಿವಭಕ್ತಾನಾಂ ಪ್ರಾಯಶ್ಚಿತ್ತೈರ್ನ ಶುದ್ಧ್ಯತಿ ಅವು ಪ್ರಾಯಶ್ಚಿತ್ತವೇ ಇಲ್ಲದಂಥ ಪಾಪಗಳು ಪ್ರಾಯಶ್ಚಿತ್ತಗಳಿಂದ ಶುದ್ಧಿ ಆಗದಂಥದ್ದು ಯಸ್ಯ ಗಾತ್ರೇಶು ಲಲಾಟೇತು ತ್ರಿಪುಂಡ್ರಕಂ ಸ ಸಂಪೂಜ್ಯೋ ವರ್ಣ ವರ್ಣೋತ್ತಮೋತ್ತಮ ಯಾವನ ಶರೀರದಲ್ಲಿ ರುದ್ರಾಕ್ಷವನ್ನು ಹಣೆಯಲ್ಲಿ ಭಸ್ಮತ್ರಿಪುಣವನ್ನು ಧರಿಸಿರ್ತಾನೋ ಅವನು ಹೊಲೆಯನ್ನಾದರೂ ಕೂಡ ಪೂಜ್ಯನು ಅಂತ ಹೇಳ್ತಾರೆ ಭಸ್ಮ ರುದ್ರಾಕ್ಷವನ್ನು ಧರಿಸ ಧರಿಸದೇ ಇರತಕ್ಕಂಥ ಮಿಕ್ಕ ವರ್ಣದವರಿಗಿಂತ ಅವನು ಅತ್ಯುತ್ತಮ ಸ ಸಂಪೂಜ್ಯ ವರ್ಣ ಉತ್ತಮ ವರ್ಣದವರಾದರೂ ಭಸ್ಮ ಮತ್ತು ರುದ್ರಾಕ್ಷ ಧರಿಸದೇ ಇದ್ದರೆ ಅವರು ಇವನಿಗಿಂತಲೂ ಕೀಳಾದವರು ಒಬ್ಬ ಕೀಳ ನೀ ಚಾಂಡಾಲನಾದರೂ ಕೂಡ ಅಂದರೆ ಇಲ್ಲಿ ಹೊಲೆಯ ಅಂತೇಳಿ ಹೇಳಿದ್ದರು ಆದರೂ ಕೂಡ ಬಸ್ಮ ರುದ್ರಾಕ್ಷಿ ಧರಿಸಿದರೆ ಅವನು ಉತ್ತಮನಾಗ್ತಾನೆ ಅಂತೇಳಿ ಯಾನಿ ತೀರ್ಥಾನಿ ಲೋಕೇಸ್ಮಿನ್ ಗಂಗಾಧ್ಯ ಸರಿತಶ್ಚಯ ಸ್ನಾತೋ ಭವತಿ ಸರ್ವತ್ರ ಲಲಾಟೆಯ ತ್ರಿಪುಂಡ್ರಕಂ ಹಣೇಲಿ ಇದ್ದು ಭಸ್ಮತ್ರಿಪುಂಡ್ರವನ್ನು ಧರಿಸಿದರೆ ಲೋಕದಲ್ಲಿ ಯಾವ್ಯಾವ ಪುಣ್ಯ ಪವಿತ್ರ ತೀರ್ಥಗಳಿವೆ ಗಂಗಾದಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದಂಥ ಫಲ ಸಿಗ್ತದೆ ಆ ಪುಣ್ಯ ಸಿಗ್ತದೆ ಸಪ್ತಕೋಟಿ ಮಹಾಮಂತ್ರಃ ಪಂಚಾಕ್ಷರ ಪುರಸ್ಸರ ತನ್ನೇ ಕೋಟಿಶೋ ಮಂತ್ರಃ ಶೈವ ಕೈವಲ್ಯ್ಯಹೇತವ ಅಂದರೆ ಶಿವಪಂಚಾಕ್ಷರ ಮೊದಲುಗೊಂಡು ಏಳು ಕೋಟಿ ಮಹಾಮಂತ್ರಗಳು ಮಿಕ್ಕ ಕೋಟಿ ಕೋಟಿ ಆಗಿರುವ ಮಂತ್ರಗಳು ಸಹ ಶಿವನೊಡನೆ ಐಕ್ಯವನ್ನು ಉಂಟು ಮಾಡ್ತವೆ ಶಿವೈಕ್ಯವನ್ನು ಉಂಟು ಮಾಡ್ತವೆ ಶಿವಕೈವಲ್ಯವನ್ನು ಉಂಟು ಅನ್ಯೇ ಮಂತ್ರಶ್ಚ ದೇವಾ ಸರ್ವಸೌ ತೇ ಸರ್ವೇ ತಶ್ಯಾ ಸ್ಯು ಯೋ ಬಿ ಭರ್ತಿತ್ರಿಪುಂಡ್ರಕ ಯೋ ಬಿ ಭರ್ತಿತ್ರಿಪುಂಡ್ರಕಂ ಮಿಕ್ಕ ದೇವತೆಗಳ ಮಂತ್ರಗಳು ಸಹ ಸಕಲ ಇಷ್ಟಾತ್ಮವನ್ನು ಉಂಟು ಮಾಡ್ತವೆ ಮೇಲೆ ಹೇಳಿದ ಈ ಎಲ್ಲ ಮಂತ್ರಗಳು ಕೂಡ ಭಸ್ಮತ್ರಿಪುಂಡವನ್ನು ಧರಿಸುವವನಿಗೆ ಅಧೀನವಾಗ್ತವೆ ಭಸ್ಮತ್ರಿಪುರವನ್ನು ಧರಿಸಿದರೆ ಅವನಿಗೆ ಈ ಮಂತ್ರಗಳೆಲ್ಲ ಒಲಿಯುತ್ತವೆ ಸಿದ್ಧಿಸ್ತವೆ ಸಹಸ್ರಂ ಸ ಪೂರ್ವಜಾತಾಂ ಸಹಸ್ರಂ ಜನಯಿಷ್ಯತಾಂ ಸ್ವಂಶಜಾಂ ಜ್ಞಾತೀನಾ ಉದ್ಧರೇ ದ್ಯಸ್ತ್ರಿಪುಂಡ್ರಕೃತ ನೋಡಿ ಹಿಂದಿನ ಸಾವಿರ ಬಂಧುಗಳನ್ನು ತನ್ನ ವಂಶದಲ್ಲಿ ಈ ಈ ಹಿಂದೆ ಹುಟ್ಟಿದಂತಹ ಪೂರ್ವಜರು ಸಾವಿರ ಹಾಗೆ ಮುಂದೆ ಜನಿಸಿದ ಸಾವಿರ ಬಂಧುಗಳನ್ನು ಕೂಡ ಸಾವಿರ ತಲೆಮಾರುಗಳನ್ನು ಕೂಡ ಉದ್ಧರಿಸ್ತಾನೆ ಭಸ್ಮ ತ್ರಿಪುಣವನ್ನು ಧಾರಣೆ ಇಹ ಭಕ್ತ ಕಿಲಾನ್ ಭೋಗಾನ್ ದೀರ್ಘಾಯುರ್ವ್ಯಾಧಿವರ್ಜಿತ ಜೀವಿತಾಂತೇ ಚಮರಣಂ ಸುಖಿ ನೈವಪ್ರಪದ್ಧತೆ ಭಸ್ಮವನ್ನು ಧರಿಸತಕ್ಕಂಥ ಶಿವಭಕ್ತನು ಈ ಇಹ ಜನ್ಮದಲ್ಲಿ ರೋಗವಿಲ್ಲದವನಾಗಿ ಬಹಳ ಕಾಲ ದೀರ್ಘಾಯುಷ್ಯ ಉಳ್ಳವನಾಗಿ ಬದುಕಿ ಬೇಕಾಂತಾ ಸುಖ ಭೋಗಗಳನ್ನು ಅನುಭವಿಸಿ ಕೊನೆಯಲ್ಲಿ ಜೀವಿತಾಂತೇಜ ಮರಣಂ ಸುಖೇನ ಇವ ಪ್ರಪದ್ಯತೆ ಸುಖವಾದ ಮರಣವನ್ನು ಪಡೆಯುತ್ತಾನೆ ಕಷ್ಟದಲ್ಲಿ ಸುಖವಾಗಿ ಅಷ್ಟೇ ಈಶ್ ಸುಖಮರಣ ಅಂತ ಹೇಳಿದರೆ ಕೆಲವೊಂದು ಮರಣ ಬರುವಂಥದ್ದು ಬಹಳ ಕಷ್ಟ ಇಲ್ಲ ಅಥವಾ ತುಂಬ ದಿನ ನರಕ ಕಷ್ಟ ಬಂದು ನೋವು ಅನುಭವಿಸಿ ಬರುವುದು ಅದು ಕಷ್ಟ ಮರಣ ಸುಖಮರಣ ಅಂತ ಹೇಳಿದರೆ ಸಡನ್ ಏಕಾಏಕಿಯಾಗಿ ಮರಣ ಹೊಂದುವಂಥದ್ದು ಹೀಗೆ ಅಷ್ಟೈಶ್ವರ್ಯ ಗುಣೋಪೇತಂ ಪ್ರಾಪ್ಯ ದಿವ್ಯವಪು ದಿವ್ಯಂ ವಿಮಾನ ಆರುಹ್ಯ ದಿವ್ಯ ತ್ರಿದಶ ಸೇವಿತ ಮರಣಾನಂತರ ಅಂತವರು ಆ ಭಸ್ಮಧಾರ್ಯ ಅಂದ ಶಿವಭಕ್ತನು ಯುಕ್ತನಾಗಿ ಅಣಿಮಾ ಮಹಿಮಾ ಲಘಿಮ ಗರಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ವಶಿತ್ವ ಎಂಬುದಾಗಿ ಇರತಕ್ಕಂಥ ಅಷ್ಟಶ್ ಸಿದ್ಧಿಗಳಿಂದ ಯುಕ್ತನಾಗಿ ದಿವ್ಯವಾದ ಶ ಪಡೆದು ಪ್ರಾಪ್ಯ ದಿವ್ಯವಪು ಶಿವಂ ದಿವ್ಯಂ ವಿಮಾನ ಆರುಹ್ಯ ದಿವ್ಯ ತ್ರಶ ಸೇವಿತಗಳು ಉಪಯೋಗಿಸಕ್ಕಂತಹ ದಿವ್ಯವಾದ ವಿಮಾನೇರಿ ದಿವ್ಯ ತ್ರಶ ಅಂದರೆ ದೇವತೆಗಳು ತ್ರಶ ಸೇವಿತವಾದಂತಹ ದಿವ್ಯವಾಧ ವಿಮಾನೇರಿ ವಿದರಾಂ ಸರ್ವಾಮಾಂ ಗಂಧರ್ವಾಂ ಮಹೌಜಸ ಇಂದ್ರಾದಿಲೋಕಾಲೋಕೇಶು ಚಥಾಕ್ರಮ ಕ್ರಮವಾಗಿ ಮಹಾಮಹೀನವರಾದ ವಿಧ್ಯಾಧರರು ಗಂಧರ್ವರು ಇಂದ್ರದ ದಿಕ್ಪಾಲಕರು ಹ್ಞೂ ಇವರುಗಳ ದಿವ್ಯ ಲೋಕದಲ್ಲಿ ಕ್ರಮಕ್ರಮವಾಗಿ ಅನಂತ ಭೋಗಗಳನ್ನು ಅನುಭವಿಸಿ ಭುಕ್ತ ಭೋಗಾಂಸು ವಿಪುಲಾಂ ಪ್ರಜೇಶಾಂ ಪದೇಶು ಚ ರೀತಿಯ ಭೋಗವನ್ನು ಅನುಭವಿಸಿ ಬಳಿಕ ಪ್ರಜಾಪತಿಗಳ ಸ್ಥಾನಕ್ಕೆ ಏರಿ ಅಲ್ಲಿಯೂ ಭೋಗವನ್ನು ಅನುಭವಿಸಿ ಬ್ರಹ್ಮಣ ಪದಮಾ ಸಾಧ್ಯ ತತ್ರ ಕನ್ಯಾಶತಮೇದ್ ಬಳಿಕ ಬ್ರಹ್ಮನ ಲೋಕವನ್ನು ಪಡೆದು ಅಲ್ಲಿ ಅನೇಕ ಸುರಸುಂದರಿಯೊಡನೆ ವಿಹರಿಸುತ್ತಾನೆ ತತ್ರ ಬ್ರಹ್ಮ ಆಯುಷೋ ಮಾನ ಭುಕ್ತವಾ ಭೋಗಾನ ಅನೇಕಶಃ ಆ ಬ್ರಹ್ಮಲೋಕದಲ್ಲಿ ಒಬ್ಬ ಬ್ರಹ್ಮನ ಆಯುಷು ಪರ್ಯಂತವಾಗಿ ಇದ್ದು ಭುಕ್ತ ಆ ಭೋಗಾನ ಅನೇಕಶಃ ಅನೇಕ ಭೋಗಗಳನ್ನು ಅನುಭವಿಸಿ ನೋಡಿ ಬ್ರಹ್ಮನ ತಮಗೆಲ್ಲ ಈಗಾಗಲೇ ನಾವು ಹೇಳಿದ ಹಾಗೆ ಬ್ರಹ್ಮನ ಆಯುಷ್ಯ ವರ್ಷ ಯಾವ ನೂರು ವರ್ಷ ಅಂದರೆ ಬ್ರಹ್ಮನ ಒಂದು ಹಗಲು ಅಂತೇಳಿದರೆ ಹದಿನಾಲ್ಕು ಮನ್ವಂತರಗಳು ನಮ್ಮ ಈಗ ಕಲಿಯುಗ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷ ಇದೆ ಅದರ ಎರಡು ಭಾಗ ಅಂದರೆ ಎರಡು ಪಟ್ಟು ಕಲಿಯುಗ ದ್ವಾಪರ ಯುಗ ಇದೆ ದ್ವಾ ಕಲಿಯುಗದ ಮೂರು ಪಟ್ಟು ತ್ರೇತಾಯುಗ ಅವಧಿ ಕಲಿಯುಗದ ನಾಲ್ಕು ಪಟ್ಟು ಕೃತಯುಗ ಇದೆ ನಾಲ್ಕು ಲಕ್ಷದ ನಾಲ್ಕು ಪಟ್ಟು ಹೀಗೆ ನಾಲ್ಕು ಯುಗಗಳು ಚತುರ್ ಅಂತ ಹೇಳ್ತಾರೆ ಇಂತಹ ಚತುರ್ ಯುಗಗಳು ಸಲ ಬಂದಾಗ ಸಹಸ್ರ ಚತುರ್ ಯುಗಂ ಯದ್ ಅಹರ್ಯದ್ ಬ್ರಹ್ಮಣೋ ವಿಧುಹು ಬ್ರಹ್ಮನ ಹಗಲು ಅಂತೇಳಿ ಹೇಳಲ್ಪಡ್ತದೆ ಅಂದರೆ ಹದಿನಾಲ್ಕು ಮನ್ವಂತರಗಳ ಅವಧಿ ಆಗ್ತದೆ ಅಲ್ಲಿಗೆ ಎಪ್ಪತ್ತ ಒಂದು ಚತುರ್ಯುಗಕ್ಕೆ ಒಂದು ಮನ್ವಂತರ ಅಂತೇಳಿ ಹೇಳ್ತಾರೆ ಸಾಮಾನ್ಯವಾಗಿ ಈ ನಾಲ್ಕು ಯುಗಗಳು ಎಪ್ಪತ್ತೊಂದು ಸಲ ತಿರುಗಿ ಬಂದಾಗ ಕಾಲಚಕ್ರ ಅಂತಹ ಹದಿನಾಲ್ಕು ಮನ್ವಂತರಗಳು ಮತ್ತು ಅಲ್ಲಲ್ಲಿ ಯುಗ ಸಂಧ್ಯಾಕಾಲ ಒಂದೊಂದು ಯುಗಕ್ಕೂ ಇನ್ನೊಂದು ಯುಗಕ್ಕೂ ಬದಲಾವಣೆ ಆಗುವಾಗ ಅಲ್ಲಿ ಒಂದು ಸಂಧ್ಯಾಕಾಲ ಅಂತ ಕೆಲವು ವರ್ಷಗಳಿರ್ತದೆ ಹಾಗೆ ಮನ್ವಂತರ ಸಂಧ್ಯಾಕಾಲ ಅಂತ ಹೇಳಿರ್ತದೆ ಒಂದು ಮನ್ವಂತರ ಇನ್ನೂ ಮನಂತ್ರ ಬದಲಾಗುವಾಗ ಹೀಗೆ ಇದನ್ನೆಲ್ಲ ಸೇರಿ ಒಟ್ಟು ಸಹಸ್ರ ಚತುರ್ಯುಗ ಸಾವಿರ ಚತುರ್ಯುಗಗಳ ಒಂದು ಹಗಲು ಬ್ರಹ್ಮನದ್ದು ಅಷ್ಟೇ ಅವಧಿ ಬ್ರಹ್ಮನ ಈರುಳ್ಳಿರ್ತದೆ ಸಹಸ್ರ ಚತುರಯುಗ ಹಾಗೆ ಎರಡು ಸಾವಿರ ಈ ನಾಲ್ಕು ಯುಗಗಳು ಎರಡು ಸಲ ಬಂದಾಗ ಬ್ರಹ್ಮನ ಒಂದು ದಿನ ಆಗ್ತದೆ ಅಂತಹ ದಿನಗಳು ಮುನ್ನೂರ ಅರವತ್ತಾದಾಗ ಒಂದು ವರ್ಷ ಆಗ್ತದೆ ಬ್ರಹ್ಮನಿಗೆ ಮೂವತ್ತಾದಾಗ ಒಂದು ತಿಂಗಳು ಮುನ್ನೂರ ಅರವತ್ತಾದಾಗ ಒಂದು ವರ್ಷ ಅಂತಹ ದಿನಗಳು ಅಂತಹ ನೂರು ವರ್ಷಗಳಾದಾಗ ಬ್ರಹ್ಮನ ಒಂದಾವಧಿ ಆಗ್ತದ್ದು ಬ್ರಹ್ಮನ ಆಯುಷ್ಯ ಇಂತಹ ಒಂದು ಒಬ್ಬ ಬ್ರಹ್ಮನ ಆಯುಷ್ಯ ಎಷ್ಟಿದೆ ಅಷ್ಟು ಸಮಯದವರೆಗೆ ಅವನು ಬ್ರಹ್ಮಲೋಕದಲ್ಲಿ ಸುಖ ಭೋಗಗಳನ್ನು ಅನುಭವಿಸಿ ಯಾರು ಭಸ್ಮಧಾರಣೆ ಮಾ ಮತ್ತು ರುದ್ರಾಕ್ಷಿ ಧಾರಣೆ ಮಾಡಿದಕ್ಕಂತಹ ಶಿವಭಕ್ತನು ಶಿವನ ಆರಾಧಕನು ಆ ರೀತಿಯಾಗಿ ಸುಖ ಹೊಂದಿ ಬಳಿಕ ವಿಷ್ಣು ಲೋಕದಲ್ಲಿ ನೂರು ಜನ್ಮ ನೂರು ಜನ ಬ್ರಹ್ಮರಾಗಿ ಹೋಗುವವರಿಗೆ ನೋಡಿ ವಿಷ್ಣು ಲೋಕದಲ್ಲಿ ನೂರು ಜನ ಬ್ರಹ್ಮರಾಗಿ ಹೋಗುವವರಿಗೆ ಭೋಗವನ್ನು ಅನುಭವಿಸ್ತಾನೆ ಅಂದರೆ ಈ ಬ್ರಹ್ಮನ ಒಂದು ವರ್ಷ ಅಂಥೇಳಿ ವಿಷ್ಣುವಿನ ಒಂದು ಉಸಿರು ಒಂದು ಶ್ವಾಸ ಅಂತೇಳಿ ಹೇಳುವಂಥ ಒಂದು ಲೆಕ್ಕಾಚಾರ ಇದೆ ಆ ರೀತಿಯಾಗಿ ಅವನಿಗೆ ನೂರು ವರ್ಷ ಆಗಬೇಕು ಅಂದರೆ ಎಷ್ಟು ಶ್ವಾಸದ ಲೆಕ್ಕ ಅಂದರೆ ಒಂದು ದಿನಕ್ಕೆ ಎಷ್ಟು ಶ್ವಾಸ ಆಗ್ತದೆ ಅಂತ ಲೆಕ್ಕ ಹಾಕಿ ಒಂದು ವರ್ಷಕ್ಕೆಷ್ಟು ಹಾಗೆ ನೂರು ವರ್ಷ ಆಗಬೇಕು ಹ್ಞೂ ಹೀಗೆ ಅಂಥದ್ದು ಬ್ರಹ್ಮನ ಒಂದು ವರ್ಷಕ್ಕೆ ವಿಷ್ಣುವಿನ ಒಂದು ಶ್ವಾಸ ಆ ಲೆಕ್ಕದಲ್ಲಿ ಅದು ವಿಷ್ಣುವಿನ ಆಯುಷ್ಯ ಅಂಥೇಳಿ ಒಂದು ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಪರಮ ವೈಷ್ಣವರು ಇದನ್ನು ಒಬ್ಲಿಕ್ಕಿಲ್ಲ ಆದರೆ ಈ ತತ್ವ ಈ ಲೆಕ್ಕಾಚಾರದಲ್ಲಿ ಅದು ಬರ್ತದೆ ಅಂದರೆ ಅದರಲ್ಲೇ ವಿಷ್ಣುವಿಗೆ ಆಯುಷ ಅಂತೇಳಿ ಇಲ್ಲ ಇಲ್ಲಿ ಹೀಗೆ ಹೇಳ್ತಾರೆ ಇಲ್ಲಿಗೆ ವಿಷ್ಣು ಲೋಕದಲ್ಲಿ ನೂರು ಜನ ಬ್ರಹ್ಮರಾಗಿ ಹೋದಾಗ ಎಷ್ಟು ಸಮಯ ಆಗ್ತದೆ ಅಷ್ಟು ಸಮಯದವರೆಗೂ ಈ ಇಂತಹ ವ್ಯಕ್ತಿಗಳು ವಿಷ್ಣು ಲೋಕದಲ್ಲಿ ಭೋಗವನ್ನು ಅನುಭವಿಸ್ತಾರೆ ತತಃ ತತ್ರ ಬ್ರಹ್ಮಾಯುಷು ಮಾನಂ ಭುಕ್ತ ಭೋಗಾನ್ ಅನೇಕಶಃ ವಿಷ್ಣುರ್ಲೋಕೆ ಲಭೇದ್ ಭೋಗಂ ಯಾವತ್ ಬ್ರಹ್ಮಶತಾತ್ಯಯ ಶಿವಲೋಕ ತತ ಪ್ರಾಪ್ಯ ಲಬ್ಧೇಷ್ಟು ಲಬ್ಧ್ವಾ ಇಷ್ಟ ಲಬ್ಧ್ವೆಷ್ಟ ಕಾಮಯ ಅಂದರೆ ಆಮೇಲೆ ಶಿವಲೋಕವನ್ನು ಪಡೆದು ಅಲ್ಲಿ ಬೇಕಾದಂತಹ ಅನಂತ ಭೋಗಗಳನ್ನು ಅನುಭವಿಸಿ ಕೊನೆಯಲ್ಲಿ ಅಕ್ಷಯವಾದ ಭೋಗವನ್ನು ಅನುಭವಿಸಿ ಆಮೇಲೆ ಶಿವಸಾಹಿಜ್ಯಮಾಪ್ನೋತಿ ಸಂಶಯೋ ನಾತ್ರ ಜಾಯತೆ ಕೊನೆಯಲ್ಲಿ ಶಿವಸಾಹಿಜ್ಯವನ್ನು ಪಡೀತಾನೆ ಇದರಲ್ಲಿ ಸಂಶಯ ಬೇಡ ಸಂಶಯೇ ಇಲ್ಲ ಶಿವಸಾಹಿಜ್ಯ ಆಪ್ನೋತಿ ಸರ್ವೋಪನಿಷದಾಂ ಸಾರ್ವಂ ಸಾಮಲೋಕ್ಯ ಮುಹುರ್ಮುಹು ಇವ ನಿರ್ಣೀತ ಪರಂ ಶ್ರೇಯಸ್ತ್ರಿಪುಂಡ್ರಕಂ ವಿಭೂತಿಂ ನಿಂದತೆ ಯೋ ವೈ ಬ್ರಾಹ್ಮಣಸ್ಸೋ ಅನ್ಯ ಜಾತಕ ಅಂದರೆ ಋಷಿಮುನಿಗಳು ಸಕಲ ಉಪನತ್ತು ಸಾರ್ವವನ್ನು ಪುನಃಪುನಃ ವಿಮರ್ಶಿಸಿ ಭಸ್ಮತ್ರಿಪುಂಡ್ರ ಧಾರಣಿ ಪರಶ್ರೇಯಸ್ಕರವಾದದ್ದು ಅಂತಲೇ ನಿರ್ಣಯಿಸಿದ್ದಾರೆ ವಿಭೂತಿಯನ್ನು ನಿಂದಿಸತಕ್ಕಂತಹ ಭಸ್ಮವನ್ನು ನಿಂದಿಸತಕ್ಕಂಥ ಬ್ರಾಹ್ಮಣನು ವ್ಯಭಿಚಾರದಿಂದ ಜನಿಸಿದವು ಅಂತೇಳಿ ತಿಳಿಯಬೇಕು ಅಂತ ಹೇಳ್ತಾರೆ ನೋಡಿ ವಿಭೂತಿ ನಿಂದತೆ ಯೋ ವೈ ಬ್ರಾಹ್ಮಣ ಸೊ ಅನ್ಯಾತಕಃ ವೇರ ಜಾತಿಯಿಂದ ಹುಟ್ಟಿದವ ಅಂತೇಳಿ ಬ್ರಾಹ್ಮಣ ಪ್ರಯತಿ ನರಕೆ ಘೋರೇ ಯಾವ್ದಬ್ರಹ್ಮ ಚತುರ್ಮುಖ ಅಂಥವನು ಚತುರ್ಮುಖ ಬ್ರಹ್ಮನ ಆಯುಷಿಗೆ ಪರ್ಯಂತ ಅಷ್ಟು ಸಮಯ ಘೋರವಾದ ನರಕದಲ್ಲಿ ದುಃಖವನ್ನು ಅನುಭವಿಸ್ತಾರೆ ಅಂತೇಳಿ ಹೇಳ್ತಾರೆ ಶ್ರಾಧ್ಯ ಯಜ್ಞೆ ಜಪೆ ಹೋಮೇ ವೈಶ್ವದೇವೇ ಸುರಾರ್ಚನೆ ಧೃತತ್ರಿಪುಂಡ ಪೂತಾತ್ಮ ಮೃತ್ಯುಂಜಯತಿ ಮಾನವ ಶ್ರಾಧಯಜ್ಞ ಜಪ ಹೋಮ ವೈಶ್ವದೇವ ಗೃಹಸ್ಥರಿಗೆ ಮಾಡ್ತಕ್ಕಂತಹ ಒಂದು ಗೃಹಸ್ಥರು ಮಾಡತಕ್ಕಂತಹ ದಿನನಿತ್ಯ ಮಾಡತಕ್ಕಂಥ ಅಗ್ನಿಕಾರ್ಯ ಅದು ವೈಶ್ವದೇವ ಅಂತ ಹೇಳಲ್ಪಡ್ತದೆ ದೇವಾರ್ಚನೆ ಇವುಗಳು ಇವುಗಳಲ್ಲಿ ಭಸ್ಮತ್ರಿಪುಣವನ್ನು ಧರಿಸಿದವನು ಪರಿಶುದ್ಧನಾಗಿ ಮೃತ್ಯುವನ್ನು ಜಯಿಸ್ತಾನೆ ಅಮೃತತ್ವವನ್ನು ಹೊಂದುತ್ತಾನೆ ಅಂತೇಳಿ ಜಲಸ್ನಾನಂ ಮಲತ್ಯಾಗೆ ಭಸ್ಮಸ್ನಾನಂ ಸದಾ ಶುಚಿ ಜಲಸ್ನಾನವು ಕೊಳೆಯನ್ನು ಮಾತ್ರ ಹೋಗಲಾಡಿಸ್ತದೆ ನಮ್ಮ ಮೈ ಮೇಲಿನ ಕೊಳೆಯನ್ನು ಆದರೆ ಭಸ್ಮಸ್ನಾನವು ಸದಾ ಶುಚಿಯನ್ನು ಉಂಟು ಶುಚಿ ಪರಿಶುದ್ಧತೆಯನ್ನು ಉಂಟು ಮಂತ್ರಸ್ನಾನಂ ಹರೇತ್ ಪಾಪಂ ಜ್ಞಾನಸ್ನಾನಿ ಪರಂಪದಂ ಮಂತ್ರಸ್ನಾನವನ್ನು ಮಾಡಿದರೆ ಮಂತ್ರ ಮಂತ್ರ ಪಠಣಾದಿಗಳಿಂದ ಮಾಡತಕ್ಕಂಥದ್ದು ಅದು ಪಾಪವನ್ನು ಹೋಗಲಾಡಿಸ್ತದೆ ಭಸ್ಮಸ್ನಾನದಿಂದ ಶುಚಿತ್ವ ಚಿತ್ತಶುದ್ಧಿ ಉಂಟಾಗ್ತದೆ ಅದಾದ ಮೇಲೆ ಮಂತ್ರಸ್ನಾನ ಆದಾಗ ಹಿಂದೆ ಮಾಡಿದರೆ ಪಾಪಗಳು ನಾಶವಾಗಿ ಹೋಗ್ತದೆ ಶಿವಜ್ಞಾನದಿಂದ ಜ್ಞಾನಸ್ನಾನಿ ಪರಂಪದಂ ಅಂದರೆ ಶುದ್ಧ ಜ್ಞಾನ ಪರಮಾತ್ಮ ಜ್ಞಾನ ಅದು ಶಿವಪದವನ್ನು ಕೊಡುವಂಥದ್ದು ಭಗವಂತನ ಲೋಕವನ್ನು ಸಾಹಿತ್ಯವನ್ನು ಕೊಡುತ್ತದೆ ಸರ್ವತೀರ್ಥೇಶು ಯತ್ ಪುಣ್ಯಂ ಸರ್ವತೀರ್ಥೇಶು ಯತ್ ಫಲಂ ತತ್ಸರ್ವ ಫಲಮ್ನೋತಿ ಭಸ್ಮ ಸ್ನಾನಕರವು ಜನ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಆ ಪುಣ್ಯಪುಣ್ಯ ಫಲಗಳು ಉಂಟಾಗ್ತದೋ ಅವೆಲ್ಲವೂ ಭಸ್ಮಸ್ನಾನವನ್ನು ಮಾಡಿದಂಥ ವ್ಯಕ್ತಿಗೆ ಸಿಗ್ತದೆ ಅಷ್ಟರಲ್ಲೇ ಸಿಗ್ತದೆ ಭಸ್ಮಸ್ನಾನ ಮಾತ್ರಕ್ಕೆ ಸ್ನಾನ ಹೇಳಿದ್ರೆ ಇಲ್ಲಿ ಹೇಳಿದ್ದು ಧಾರಣೆ ಧರಿಸುವಂಥದ್ದು ಭಸ್ಮಸ್ನಾನಂ ಪರಂ ತೀರ್ಥಂ ಗಂಗಾಸ್ನಾನಂ ದಿನೇ ದಿನೇ ಭಸ್ಮೂಪಿ ಶಿವಸ್ಸಾಕ್ಷಾತ್ ಭಸ್ಮೈಲೋಕ್ಯ ಪಾವನಂ ಭಸ್ಮಸ್ನಾನವು ಉತ್ಕೃಷ್ಟವಾದಂಥ ತೀರ್ಥ ನಿತ್ಯವೂ ಲಭಿಸ್ತೇ ಇರತಕ್ಕಂಥ ಗಂಗಾಸ್ನಾನದ ಫಲವೇ ಸಿಗ್ತದೆ ನಿತ್ಯವೂ ಭಸ್ಮಧಾರಣೆ ಮಾಡಿದರೆ ಭಸ್ಮವು ಶಿವಸ್ವರೂಪವಾದದ್ದು ಮೂರು ಲೋಕಗಳನ್ನು ಕೂಡ ಪವಿತ್ರಗೊಳಿಸ್ತಕ್ಕಂಥದ್ದು ನ ತದೂನಂ ನ ತದಂ ನ ತದ್ದಾನಂ ಜಪೋ ನ ತ್ರಿಪುಂಡ್ರೇನ ವಿನಾಯೇನ ವಿಪ್ರೇಣ ಯದನುಷ್ಠಿತ ಭಸ್ಮತ್ರಿಪುಂಡ್ರವನ್ನು ಧರಿಸಿರ್ತಕ್ಕಂಥ ಬ್ರಾಹ್ಮಣನ ಮಾಡಿದ ಧ್ಯಾನ ಧ್ಯಾನವಲ್ಲ ದಾನ ದಾನವಲ್ಲ ಜಪ ಜಪವಲ್ಲ ಅಂದರೆ ನ್ಯೂನಾತಿರಿಕ್ತ ದೋಷಗಳಿಂದ ಕೂಡಿ ಅದು ವ್ಯರ್ಥವಾಗ್ತದೆ ನ್ಯೂನ ಕಡಿಮೆ ಲೋಪ ಅತಿರಿಕ್ತ ಅಂದರೆ ಹೆಚ್ಚು ಲೆಕ್ಕಕ್ಕಿಂತ ಅಂತೂ ಅದು ಯೋಗ್ಯವಲ್ಲ ಅಂತೇಳಿ ಹೇಳ್ತಾರೆ ವಾನಪ್ರಸ್ಥಸ ಕನ್ಯಂ ದೀಕ್ಷಹೀನೃಪ ನೃಣಾಂ ತಥ ಮಧ್ಯಾಹ್ನಾ ಪ್ರಾಕ್ ಜಲೈರ್ಯುಕ್ತ ಪರತೋ ಜಲವರ್ಜಿತ ವಾನಪ್ರಸ್ಥರು ಕನ್ನೀರು ದೀಕ್ಷಿತರಲ್ಲದಂತಹ ಮಾನವರು ದೀಕ್ಷಾಹೀನೃಣಾಮ್ ತಥ ಮಧ್ಯಾಹ್ನಾ ಪ್ರಾಕ್ ಜಲೈರ್ ಯುಕ್ತ ಇವರೆಲ್ಲರೂ ಕೂಡ ಮಧ್ಯಾಹ್ನದ ಪರ್ಯಂತ ನೀರಿನಿಂದ ಕಲಸಿ ಭಸ್ಮವನ್ನು ಹಚ್ಚಬೇಕು ಪರತೋ ಜಲವರ್ಜಿತ ಮಧ್ಯಾಹ್ನದ ನಂತರ ನೀರಿಲ್ಲದೆ ಹಚ್ಚಿಕೊಳ್ಳಬೇಕು ನೋಡಿ ಇಲ್ಲಿ ಬಂತು ನಾನು ಆವತ್ತು ಹೇಳಿ ಭಸ್ಮ ಜಾಬಾಲೋಪನಿಷೇತ್ರದಲ್ಲಿ ಹೇಳಿದೆ ಅಂತೇಳಿ ಹೇಳ್ತಕ್ಕಂಥದ್ದು ಅಂದರೆ ಅದು ಯಾರಿಗೆ ಅಂತೇಳಿ ಇದು ಹೇಳ್ತಾರೆ ವಾನಪ್ರಸ್ಥರಿಗೆ ಕನ್ಯೆಯರಿಗೆ ಆಮೇಲೆ ದೀಕ್ಷಿತರಲ್ಲದ ಮಾನವರು ಅಂತೇಳಿದರೆ ಗಾಯತ್ರಿ ದೀಕ್ಷೆ ಅಥವಾ ಬ್ರಹ್ಮೋಪದೇಶ ಆಗಿರತಕ್ಕಂಥ ಅಲ್ಲದಂಥವರು ಅಥವಾ ಯಜ್ಞ ದೀಕ್ಷೆ ಇಲ್ಲದಂಥವರು ಮಾನವರು ಇವರೆಲ್ಲರೂ ಕೂಡ ಮಧ್ಯಾಹ್ನದವರೆಗೆ ನೀರಿನಿಂದ ಉಪಯೋಗ ಮಾಡ್ಬೋದು ನೀರನ್ನು ಸೇರಿಸಿ ಭಸ್ಮಧಾರಣೆ ಮಧ್ಯಾಹ್ನದ ನಂತರ ನೀರ ನೀರನ್ನು ಸೇರಿಸಿದೆ ಒಣ ಒಣ ಇದು ಇದನ್ನು ಭಸ್ಮ ಮಾತ್ರ ನೀರು ಸೇರಿಸದೆ ಹಚ್ಚಿಕೊಳ್ಬೇಕು ಅಂತೇಳಿ ಹೇಳ್ತಾರೆ ಯಾವ ತ್ರಿಪುಂಡ್ರಂ ಯುರಿಯಾ ನಿತ್ಯಂ ನಿಯತಮಾನ ಸಹೋ ಈ ರೀತಿಯಾಗಿ ನಿತ್ಯವು ಭಸ್ಮ ತ್ರಿಪುಂಡ್ರವನ್ನು ಸಾವಧಾನತೆಯಿಂದ ಮನಸ್ಸನ್ನು ನಿಯಂತ್ರಣ ಮಾಡಿಕೊಂಡು ಯಾವನು ಧರಿಸ್ತಾನೋ ಶಿವಭಕ್ತ ಸವಿಜ್ಞೆಯೋ ಭಕ್ತಿ ಮುಕ್ತಿಂಚ ವಿಂದ ಅಂತವನು ಶಿವಭಕ್ತನೆಂದು ತಿಳಿದು ಅವನೇ ಶಿವಭಕ್ತನ ತಿಳಿ ತಿಳಿಯಬೇಕು ಮುಕ್ತಿಯ ಎರಡನ್ನು ಕೂಡ ಅವನು ಹೊಂದುತ್ತಾನೆ ಭೋಗ ಮೋಕ್ಷ ಎರಡನ್ನು ಕೂಡ ಯಸಂಗೇ ನೈವ್ರಾಕ್ಷಕೋ ಬಹುಪುಣ್ಯದ ತಸನ ನಿರರ್ಥುಂಡ್ರಹಿತ ಯದೀ ಯಾವನ ಶರೀರದಲ್ಲಿ ಪುಣ್ಯಪ್ರದವಾಗಿರ್ತಕ್ಕಂತಹ ರುದ್ರಾಕ್ಷಿಯು ಒಂದೂ ಕೂಡ ಇಲ್ವೋ ಭಸ್ಮತ್ರಿಪುಂಡ್ರವೂ ಇರುವುದಿಲ್ವೋ ಅಂತವನ ಜನ್ಮ ವ್ಯರ್ಥ ಅಂತೇಳಿ ಹೇಳ್ತಾರೆ ಎಂ ತ್ರಿಪುಂಡ್ರಹಾತ್ಮ್ಯ ಸಥಿ ಮಯ ರಹಸ್ಯಂ ಸರ್ವಜಂತೂ ನಹಂ ಗೋಪನೀಯ ರೀತಿಯಾಗಿ ತ್ರಿಪುಂಡ್ರದ ಮಹಿಮೆಯನ್ನು ಹೇಳಿದ್ದೇನೆ ಸಮಾಸಾತ್ ಸಂಕ್ಷಿಪ್ತವಾಗಿ ಈ ವಿಷಯವನ್ನು ಭಸ್ಮಹಾತ್ಮ್ಯನ ಸಮಾಸಾತ್ ಸಮಾಸ ವ್ಯಾಸ ಸಮಾಸ ಅಂದರೆ ಒಂದು ಇಲ್ಲಿ ಸಂಪೂರ್ಣವಾಗಿ ಹೇಳಿದ್ದೇನೆ ಅಂತೇಳಿ ಹೇಳ್ತಾರೆ ರಹಸ್ಯಂ ಸರ್ವಜಂತೂನ ಗೋಪನೀಯ ಇದು ಅತಿ ರಹಸ್ಯವಾದ ವಿಷಯ ಯಾವ ಪ್ರಾಣಿಗಳು ಇದನ್ನು ಬಹಿರಂಗಪಡಿಸದೆ ನೀವು ಗೌಪ್ಯವಾಗಿ ಇರಿಸಬೇಕು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಗೋಪನೀಯಂ ಸದಾ ಇದಂ ತ್ವಯ ಅಂತೇಳಿ ಆಮೇಲೆ ಇನ್ನಷ್ಟು ವಿಚಾರಗಳು ಮುಂದೆ ಬರ್ತದೆ ಅದನ್ನ ನಾವು ಮುಂದೆ ನೋಡೋಣ ಇವತ್ತಿಗೆ ಇಲ್ಲಿಗೆ ನಿಲ್ಲಿಸೋಣ ಹರೇ ರಾಮ ಶಿವಾರ್ಪಣ ಮಸ್ತು ತತ್ಸತ್